ಯಾಕೆ ಉತ್ತರ ಕರೆ ಸರಸ್ವತಿ ಪತಮುಂಚಕ ತಜರಿ ವಿಗ್ರಹ್ಯ ಸ್ಪಟಿಕರುಚರೇ ಬೆರಿಂಕೆ ಚರಣ ಅಮಲಾ ಶ್ರೀ ರಕ್ತವಿಷತೆ ರಕ್ಷಬಿತ್ತಾರ ಯಮ್ಮಾ ತಾರು ಕೋಲಾಪತಿ ಮಾ ಶ್ರೀವಾಂ ತಿಂಶನ ಮಹಾವತಿ ೇಷ್ಯಂತಧ್ಯಾಯಶ್ರೂಷ್ಣ ವಿಶ್ವೇಶ ಮಂದಿ ಪರಿವ್ರಾ ಚಕ್ರವರ್ತಿ ಧರ್ಮ ಸದ್ಭಾವನಾ ಭಗವಂತನನ್ನು ನೆನೆದು ಗುರುಪರಂಪರೆಯನ್ನು ನಮಿಸಿ ಭಕ್ತರನ್ನು ಅಭಿನಂದಿಸಿ ಚಾರ್ಯರ ಬದುಕಿನ ಚಿತ್ರಣದ ಕೆಲವು ಅಂಶಗಳನ್ನು ನಾವು ನಿನ್ನೆ ಗಮನಿಸಬೇಕು ಬಾಲ್ಯದ ಆಟೋಟಗಳ ಮೆಚ್ಚದಲ್ಲಿರಲಿಲ್ಲ ಎಲ್ಲರಿಗೂ ಪುಟ್ಟವಾಸಬೇಕು ಅಂದರೆ ನಮ್ಮ ಮನೆಯ ಮಗುವು ಅನ್ನು ಹಾಗೆ ಅಚ್ಚು ಕಿಚ್ಚು ಆಮೇಲೆ ನಿಧಾನಕ್ಕೆ ಒಂದು ದಿವಸ ಬೆಳಗ್ಗೆ ಬೆಳಗ್ಗೆ ನಡಿಲಿಕ್ಕೆ ಶುರು ಮಾಡುವ ದಿವಸ ಮನೆ ಎಲ್ಲೇ ಇಲ್ಲ ಇಡೀ ಮನೆಯನ್ನು ಹುಡುಕಾಗಿದ್ದಾರೆ ಎಲ್ಲಿ ನೋಡಿದ್ರು ಮಗು ಇಲ್ಲ ಎನ್ನೂ ಹೋಗಿದೆ ಅಂತ ಮನೆ ತೋಟದ ತುದಿಯನ್ನೆಲ್ಲ ಹುಡುಕಿದ್ದಾರೆ ತಾವೇ ಹುಡುಕಿದ್ದಾರೆ ಯಾವುದೋ ಒಂದು ಮನೆಯ ಪಕ್ಕದಲ್ಲೆಲ್ಲ ಹಳ್ಳಿಯಲ್ಲೆಲ್ಲ ಸಾಮಾನ್ಯ ನೀರು ಹಾಕಿ ಒಂದು ತೋಡಿರುತ್ತೆ ಅದನ್ನೆಲ್ಲ ನೋಡಿ ಹುಡುಕಿದ್ದಾರೆ ಎಲ್ಲಿ ನೋಡಿದ್ರು ಮಗು ಇಲ್ಲ ಏನಿದ್ರು ಕೇಳಲ್ಲ ಎಷ್ಟು ಆ ತಂಟೆ ಮಾಡುತ್ತೆ ಅಂತ ಮನಸ್ಸಿನಲ್ಲಿ ಅನ್ನ ಗೊಂಡು ಇಡೀ ಪರಿಸರದ ಆಚೆ ಈಚೆ ಇರುವ ಮನೆಗಳಿಗೆಲ್ಲ ವಿಷಯ ಮುಟ್ಟಿಸಿ ಕೇಳಿದ್ದಾರೆ ಒಬ್ಬ ಕಾಡಿನಲ್ಲಿ ಹೋಗುವ ಒಂದು ಎತ್ತಿನ ಭಾಗ ನೋಡ್ ಹೋಗ್ತಿತ್ತು ಅಂದ್ರೆ ಹುಟ್ಟು ಆಕೆ ವಸ್ತುತಃ ನಂಬಿಕಾಗಿಲ್ಲ ಯಾವತ್ತು ಮನೆಯಲ್ಲಿ ನಡೆದು ಓಡಾಡಿದ ಅವತ್ತೇ ನಡಿಲಿಕ್ಕೆ ಶುರು ಮಾಡಿದ ಹೊರಟೇ ಬಿಟ್ಟಿದ್ದನ್ನು ನಿಮ್ಮ ಕೈ ಹಿಡಿದು ನಡೆಯೋನಲ್ಲ ನನ್ನ ನಾನು ವೇದದ ಕೈ ಹಿಡಿದು ನಡೆಯುವಂತ ಗೋವಿನ ಬೆನ್ನ ಹಿಂದೆ ಹೋಗಿದ್ದಂತೆ ಗೋವುಂದ್ರೆ ವೇದವೂ ವೇದದ ನನ್ನನ್ನು ಕೈ ಹಿಡಿದು ನಡೆಸುವುದು ಅಂತ ಅದು ವೇದ ಮಾತ್ರ ಅದಕ್ಕೆ ಮಾತ ವಿಶ್ವ ಅಂತ ಹೆಸರು ವೇದವನ್ನೇ ತಾಯಿಗಿಂತ ನಂಬಿಕೊಂಡು ಹೊರಟವನಾದ್ರಿಂದ ಇಡೀ ಆ ಜಾಗದಲ್ಲಿ ಯಾರ್ಯಾರು ಹೋಗಿ ಕೇಳಿದ್ರೂ ಒಂದು ಮಗು ಇಲ್ಲಿ ಬಾಗ ಹಿಡ್ಕೊಂಡು ಹೋಗ್ತಿತ್ತು ಹಸುವಿನ ಬಾಗ ಹಿಡ್ಕೊಂಡು ಹೋಗ್ತಿತ್ತು ಎಲ್ಲಿ ಉಳಿದು ಸಿಗದೆ ಮನೆಗೆ ಸುಸ್ತಾಗಿ ಬಂದು ಕೂತಿದ್ದಾರೆ ಅಂಗಳದಲ್ಲಿ ಸಂಜೆಯ ಸೂರ್ಯ ಮುಳುಗ್ತಾ ಇದ್ದಾನೆ ಎದುರುಗಡೆ ಮನೆಯ ಹಸು ಬರ್ತಿದೆ ಹಸು ಬಂತು ಅಂತ ಆಶ್ಚರ್ಯಪಟ್ಟು ನೋಡುವಾಗ ಇಂದಿನಿಂದ ಸೂರ್ಯನೂ ಕಾಟಿಸ್ತಿದ್ದಾನೆ ಜೊತೆಗೊಂದು ಬಾಲಾ ಸೂರ್ಯ ಇನ್ನೊಂದು ಸೂರ್ಯ ಅನ್ನು ಹಾಗೆ ಇವನ ಮುಖವು ಅಡ್ಡದಲ್ಲಿ ಹೀಗೆ ಮುಖ ಪಕ್ಕಕ್ಕೆ ಮಾಡಿ ಅಪ್ಪ ಅಮ್ಮನ ಮುಖವನ್ನು ನೋಡುತ್ತಿದ್ದಾನೆ ಅಂದ ತಕ್ಷಣವೇ ಮಗುವಿನ ಬಗ್ಗೆ ಅತಿಯಾದ ವ್ಯಾಮೋಹದಿಂದ ಓಡಿ ಬಂದು ಮಗುವನ್ನು ಗಟ್ಟಿ ಅಪ್ಪಿಕೊಂಡು ಅಂತೂ ಮಗು ಮತ್ತೆ ಮರಳಿ ಸಿಕ್ಕಿತು ಅನ್ನುವ ತೃಪ್ತಿಯಿಂದ ಏನು ಈ ಮಗುವಿನ ವೈಚಿತ್ರ್ಯ ನಡೆ ಇದನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ ಅಂತ ಮನೆಯಲ್ಲಿ ಎಲ್ಲರೂ ಆಶ್ಚರ್ಯನೂ ಕೊಟ್ಟರು ಮಗು ಮರಳಿ ಬಂತು ಅಂತ ಒಬ್ಬ ಹೊರಗಿನ ಜಗಲಿಯಲ್ಲಿ ಕೂತಿದ್ದಾರೆ ಮನೆಯಲ್ಲಿ ಅನ್ನ ಅಡಿಗೆಗೆ ಅಂತ ತಯಾರು ಮಾಡಿದ್ದಾರೆ ಅಪ್ಪ ನನ್ನ ಕರೆದು ಬರ ಸರಿ ಮಗು ಅಪ್ಪ ಬರ್ಬೇಕಂತೆ ಅಂತ ಕರೀತು ಅಪ್ಪ ಹೇಳಿದ್ರು ಬರಲ್ಲ ಮಗು ಅಷ್ಟೊತ್ತಿಗೇನಾಗಿದೆ ಅಂದ್ರೆ ಎದುರುಗಡೆ ಅವರಿಗೆ ಹಿಂದೆ ಒಂದು ಸಾಲ ಕೊಟ್ಟ ಒಂದು ಶಕ್ತಿ ಎದುರು ಬಂದು ನನ್ನ ಈ ಕೆಡಬೇಕು ನನಗೆ ಅವರು ಯಾವುದೋ ಒಂದು ಎತ್ತನ್ನು ಕೊಂಡುಕೊಂಡದಕ್ಕೆ ದುಡ್ಡು ಕೊಡಬೇಕು ಅಂತ ಕೊಟ್ಟಿಲ್ಲ ಅವನು ಊಟ ಮಾಡ್ಲಿಕ್ಕೆ ಬಿಡ್ತಿಲ್ಲ ನಾನು ಕೊಟ್ಟ ಮೇಲೆ ನೀನು ಊಟ ಮಾಡ್ಬೇಕು ಅಂತ ಹೇಳ್ತಿದ್ದಾನೆ ಅವ್ನ್ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಆಯ್ತು ಅಂತ ಸೀದ ಹುಡುಗ ಒಳಗೋದ ಒಳಗೋಗಿ ಒಂದು ಮೂರ್ ನಾಲ್ಕು ನಿಮಿಷ ಕಳೆದಿದೆ ಮತ್ತೆ ಬಂದ ಹುಡುಗ ನೀನು ಎಷ್ಟು ಕೊಡ್ಬೇಕು ಅಂತ ಕೇಳಿದ ಅವ್ರು ಆ ಭಾಷೆಲ್ಲ ಚೆನ್ನಾಗಿರ್ತು ನಿಸ್ಕೊಡ್ಬೋದು ಅವನು ಆ ಮುಷ್ಟಿಯನ್ನು ಹಿಡ್ಕೊಂಡು ಬಂದು ಅಷ್ಟು ಕೊಡ್ಬೇಕಲ್ವಾ ತಗೋ ಅಂತ ಹೇಳಿ ಒಂದು ಮುಷ್ಟಿಯಲ್ಲಿ ಅವನ ಕೈ ಹಿಡಿ ಬಿಗಿ ಹಿಡಿದ ಮುಷ್ಟಿಯನ್ನು ತೆರೆದು ಅವನ ಕೈಗೆ ಬಿಟ್ರೆ ಕೈ ತುಂಬಾ ಪುಣಸೇ ಬೀದರು ಉಳ್ಕೊಟ್ಟೆ ಅಂತ ಅದಕ್ಕೆ ಆ ಕೊಟ್ಟ ತಕ್ಷಣ ಅವನಿಗೆ ಏನು ಗೊತ್ತಿಲ್ಲ ನೀವು ಊಟಕ್ಕೆ ಹೋಗಿ ಯಜಮಾ ಅಂತ ಅವರ ಕಳಿಸಿದ ಸರಿ ಅವ್ರು ಊಟ ಆಯ್ತು ಎಲ್ಲ ಆಯ್ತು ಇವ್ರ ಹತ್ರ ಸ್ವಲ್ಪ ದಿವಸ ಆದ್ಮೇಲೆ ದುಡ್ಡು ಸಂಗ್ರಹ ಆಯ್ತು ಆ ಶಕ್ತಿಗೆ ಎಷ್ಟು ಕೊಡ್ಬೇಕೆಷ್ಟು ಅಷ್ಟು ಸಂಗ್ರಹ ಆಯ್ತು ಅವನೇ ಅವತ್ತ ಒಂದು ಕಾರ್ಯಕ್ಕೆ ಅಂತ ಮನೆಗೆ ಬಂದಿದ್ದಾನೆ ಬಂದಾಗ ಇವ್ರು ಹೇಳಿದ್ರು ನಿನಗೆ ಅವತ್ತು ಕೊಡುದು ಬಾಕಿ ಇತ್ತಲ್ವಾ ನೋಡುದು ಇಷ್ಟು ದುಡ್ಡನ್ನು ಕೊಟ್ಟಿದ್ದಾನು ಸಂಗ್ರಹ ಮಾಡಿ ತೆಗೆದಿಟ್ಟಿವೆ ತಗೋ ಅನ್ನ ಕೊಡ್ಲಿಕ್ಕೆ ಹೋದ್ರು ಅವನು ಹೇಳಿದ ಲಬ್ಧನ್ ಸುಧಾಸ್ ನಿಮ್ಮ ಮಗ ನನಗೆ ನಿಮ್ಮ ಇಷ್ಟು ಪುಟ್ಟ ಮದುವೆಗೆನೇ ಅವನಿಗೆ ಕೊಡ್ಬೇಕಾದನ್ನು ಕೊಟ್ರೇನೆ ನಮ್ಮ ಋಣಕ್ಕಿರುತ್ತೆ ಅಂತ ಎಚ್ಚರ ಇದ್ರ ಮೇಲೆ ಇಂಥ ಮಗನನ್ನು ಪಡೆದ ಮೇಲೆ ನಿಮ್ಮಿಂದ ನಾನು ಇನ್ನೇನು ಪಡಿಬೇಕಾದ್ ಬೇಕಿಲ್ಲ ಅವನಿಗೆ ಒಳಗಿನಿಂದ ಅದೇನು ಬೀಜವನ್ನ ಪಡೆದ ಮೇಲೆ ಮೋಕ್ಷಗಳಿಗೆ ಸಿಕ್ಕಿದಾರ ಕಥೆಯಲ್ಲಿ ಸಾಮಾನ್ಯ ಹೇಳುವಾಗ ಅದು ಬಂದಾಗ ದಿನ ಅಧ್ವೈಜದಲ್ಲಿ ಹೇಳಲ್ಲ ಮತ್ತೆ ಹಾಗೆಲ್ಲ ಈ ಅತಿಯಾದ ಆ ವಿಲಕ್ಷಣವಾದ ಪ್ರವಾದದ ನಾಚು ಯಾವತ್ತೂ ತೋರ್ಸಲ್ಲ ಅಗತ್ಯ ಇದ್ರೆ ಮಾತ್ರ ಅವನಿಗೆ ಏನನ್ನಿಸ್ತು ಅಂದ್ರೆ ಆ ಮಗುವಿಗೆ ಕೊಡುವ ಬುದ್ಧಿ ಇದೆಯಲ್ವಾ ಅದು ನೋಡಿದ ನೀಪ್ತಿ ಆಯಿತು ಆ ಪುಟ್ಟದಾದ ಮಗುವಿನ ಭಾಷೆ ಅದರ ನಡೆ ಅದರಲ್ಲಿರುವ ಆ ದಿವ್ಯ ತೇಜಸ್ಸು ಇದನ್ನ ನೋಡಿದ ಮೇಲೆ ಇನ್ನು ಈ ಮನೆಯವರನ್ನ ನಾನು ಕಾಡಬಾರದು ಇವ್ರು ಯಾವತ್ತೂ ಮೋಸ ಮಾಡುವವರಲ್ಲ ಅಥವಾ ಅನ್ಯಾಯಕ್ಕೆ ಇರುವವರಲ್ಲ ಅಂಥವರಿಗೆ ನಾನು ಏನಾದ್ರೂ ಒಂದು ನಾಲ್ಕು ಪಾಲು ಬಿಟ್ರೆ ಅದರಿಂದ ನನಗೆ ಶ್ರೇಯಸ್ಸಿದೆ ಅಂತ ಭಾವಿಸಿ ಹೊರಟು ಹೋದ ಆದ್ರೆ ಮತ್ತೆ ಕೆಲವು ದಿವಸಗಳಂದ್ರೆ ವಾಪಸ್ ಕೊಡ್ಲಿಕ್ಕೆ ಬಂದ್ರೆ ಬೇಡ ಬೇಡ ನಿನ್ನ ಮಗ ನನಗಾಗ್ಲೇ ಕೊಟ್ಟದ್ದು ಅವತ್ತು ಹೇಗಿದೆ ಅದು ನನಗೆ ಬೇಕಾದಷ್ಟು ಆಯ್ತು ಆಮೇಲೆ ನನ್ನ ಜೀವನದಲ್ಲಿ ಎಲ್ಲವೂ ಬದಲಾಗೋಯಿತು ನನ್ನ ಮನೆಯಲ್ಲಿಗೂ ಬೇರೆ ಎಲ್ಲ ಸಮಸ್ಯೆಗಳು ನೀರು ನಾನು ಏನೇನೋ ಪಡ್ತಾ ಇದ್ದ ಕಷ್ಟಗಳೆಲ್ಲ ನಿಧಾನವಾಗಿ ತಿಳಿಯಾಗಿ ಹೋಯಿತು ಅದರಿಂದಾಗಿ ನನಗೆ ಬಂತು ಅಂತ ಯಾರಾಗ ಅವನಿಗೆ ಹೇಳಿದ್ನೋ ಒಂದು ರೀತಿಯಲ್ಲಿ ಮೋಕ್ಷದ ಬೀಜ ಸಿಕ್ಕಿದಷ್ಟು ಯಾಕೋ ಆನಂದ ಅವನಿಗೆ ಪ್ರತಿಯೊಂದು ಕೆಲಸದಲ್ಲೂ ದೈವಿಕವಾಗಿ ಚಿತ್ರಗಳ ಜೊತೆಗೆ ಬದುಕು ಆನಂದಮಯವಾಯಿತು ಹೀಗೆ ವಾಸುದೇವ ಗುಟ್ಟ ಪುಟ್ಟ ಆಟಗಳನ್ನು ಆಡ್ತಾ ಇಡೀ ಊರಿನಲ್ಲಿ ಕೃಷ್ಣನ ಕಾಲದಲ್ಲಿ ಹೇಗೆ ಕೃಷ್ಣ ಊರು ತುಂಬಾ ಪ್ರಸಿದ್ಧನಾಗಿತ್ತು ಹಾಗೆ ಪ್ರಸಿದ್ಧನಾಗಿ ಬಿಟ್ಟ ಒಂದು ಸತಿ ನಡಿಲಾಯ ದಂಪತಿಗಳು ಬಹಳ ಸಂತೋಷ ಆ ಮಗುವಿನ ಜೊತೆಗಿರುವುದು ಅಂದ್ರೆ ನೆಡಿಯೂರು ಅಂತ ಒಂದು ಜಾಗ ಇದೆ ಅಲ್ಲಿಂದ ನೆಡಿಯೂರಿನ ಹತ್ತಿರದಲ್ಲಿ ಒಂದು ಬಂಧುಗಳ ಮನೆಯಲ್ಲಿ ಏನೋ ಹಬ್ಬ ಕುಡು ಕುಟುಂಬದವರೆಲ್ಲ ಕೂಡಿ ಮಾಡುವ ಹಬ್ಬ ಹಾಗಾಗಿ ಗಂಡ ಹೆಂಡತಿ ಇಬ್ರು ಮಗುವನ್ನು ಕರ್ಕೊಂಡು ಒಟ್ಟಿಗೆ ಹೋಗಿದ್ದಾರೆ ಹೋದಾಗ ಅಲ್ಲಿ ಯಜಮಾನನ ಎಂದ್ರೆ ಸಾಮಾನ್ಯನ ನಿನ್ನೆ ಎಳೆದ ಹಾಗೆ ಒಂದು ಮನೆಗೆ ಏನಾದ್ರು ಹೋದ್ರೆ ಅಲ್ಲಿ ಸಿಹಿ ಹೋಗಿ ಚೇರಲ್ಲಿ ಕೂತ್ಕೊಂಡು ಆ ಮನೇಲಿ ಏನ್ ಕೆಲಸ ಇದೆ ಅಂತ ಹುಡುಕೊಂಡು ಹೋಗಿ ಅವರೇ ಮಾಡುತ್ತಿದ್ರು ಯಾಕಂದ್ರೆ ಅವರು ಇವ್ರ ಮನೆಗ್ ಬಂದಾಗ ಹುಡುಕಿ ಕೆಲಸ ಮಾಡಿ ಆ ಮನೆ ಹೋಗ್ತಾರೆ ಯಾಕಂದ್ರೆ ಯಾವ್ದು ಇವೆಂಟ್ ಮ್ಯಾನೇಜರ್ನಿಂದ ಆಗುವ ಕೆಲಸ ಅಲ್ಲ ಬಡಿಸ್ಲಿಕ್ಕೆ ಒಂದಿಷ್ಟು ಜನ ಅಡಿಗೆ ಒಂದಿಷ್ಟು ಜನ ಇನ್ನೇನು ಪಾತ್ರ ಪರದೆಲ್ಲ ಬೆಳಗ್ಲಿಕ್ಕೆ ಒಂದಿಷ್ಟು ಜನ ಅಲ್ಲ ಆಯಾ ಮನೆಯ ಪಕ್ಕದವರು ಆಚೆ ಇದ್ದವರು ಯಾರು ಬರ್ತಾರೋ ಅವರೇ ಎಲ್ಲ ಕೆಲಸ ಹುಡ್ಕೊಂಡು ಹಾಗಾಗಿ ಈ ಊರು ಮಾಡಿದ್ರು ಅಂದ್ರೆ ಮನೆಯ ಕೆಲಸದವರು ಅಂದ್ರೆ ಕೆಲಸಕ್ಕೆ ಏನೇನು ಅಗತ್ಯ ಬೇಕಿತ್ತು ಅವರ ಜೊತೆಗೆ ಸೇರ್ಕೊಂಡ್ಬಿಟ್ಟು ಗಂಡಸರಿಗೆ ರಾಜ್ಯದಂತೆ ಏನೋ ಒಂದು ಮಾತಿಗೆ ಸಿಗುತ್ತೆ ಅವ್ರು ಅವರು ಮಾತಾಡ್ತಾ ತಾಯಿ ಇನ್ನೇನು ಕೆಲಸದಲ್ಲಿ ತೊಡಗಿದ್ರೆ ಈ ಗುರುಗಲ ಅವನನ್ನ ಮಾತಾಡಿಸುವ ಓದಗೆ ಅವ್ರು ಯಾರು ಸಿಗದೆ ಏನ್ ಮಾಡುದು ಬೋರ್ ಹುಡುಗನಿಗೆ ಹೋದ್ದು ಎಲ್ಲ ನೋಡ್ಕೊಂಡು ಬಂದ ನನ್ನನ್ನು ನೋಡುವ ಸ್ಥಿತಿಯಲ್ಲಿ ಯಾರಿಗೂ ಕೂಡೋತಿಲ್ಲ ನಾನು ಏನ್ ಮಾಡ್ತಾ ಇದ್ದೇನೆ ಅಂತ ಯಾರು ಕೇಳೋದಿಲ್ಲ ನನಗೆ ಗತಿ ಇರಲಿ ಅಂದ್ರೆ ಅವನೊಬ್ಬನೇ ಹೇಳಿದ್ರು ಅವರ ಟೈಮ್ ಸೀದಾ ಅಂಗದಾಡಿ ತೋಟಕ್ಕೆ ಬಂದ ಅದೇ ಹೇಳಿದ್ರು ಯಾರ ನೀನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಇಲ್ಲಿಲ್ಲ ನಾನು ಇಲ್ಲೇ ಆಗ್ತಾ ಇರ್ತೇನೆ ಅಂತ ಹೇಳಿದ ದಾರಿ ಇದ್ದಕ್ಕೂ ನಡ್ಕೋಕೊಂಡು ಬಂದ ಆ ನಿಡಿಯೂರಿಗಿಂತ ಕಾನಂಗಿ ಇಂತ ಒಂದು ಜಾಗ ಇದೆ ಅಂದ್ರೆ ಇದು ಸಮುದ್ರದ ತೀರಕ್ಕೆ ಸ್ವಲ್ಪ ಹತ್ತಿರದ ಜಾಗ ಮಿಡಿಯೂರಲ್ಲಿ ಬಡ ಮಿಡಿಯೂರು ಅಂತ ಒಂದಿದೆ ಅದು ಎರಡು ದಾಟಿದ್ರೆ ಮತ್ತೆ ಅಲ್ಲಿ ಕೊಡಗೂರು ಅದಕ್ಕೆ ಕಾನಂಗಿ ಇಂತಿನ್ನೊಂದು ಹೆಸರು ಅಲ್ಲಿ ಶಂಕರ ನಾರಾಯಣ ಅಂತ ಸುಂದರವಾದ ಹರಿ ಮತ್ತು ಹಲಗಿರುವ ಒಂದು ದೇವಸ್ಥಾನ ಇದೆ ಈ ಇದಾಗಿ ನಡ್ಕೊಂಡು ಬಂದ ಹುಡುಗರು ಸುಮಾರು ನಾಲ್ಕು ಕಿಲೋಮೀಟರ್ ಆ ಜಾಗಕ್ಕೆ ಬಂದ ಅಲ್ಲಿ ನಮಸ್ಕಾರ ಮಾಡಿದ ಲಕ್ಷ್ಮಣೆ ಹಾಕಿದ ಎಲ್ಲ ಆಯಿತು ಇವರಿಗೆ ಸ್ವಲ್ಪ ಹೊತ್ತಾದ್ರೆ ಜ್ಞಾನ ಅದಕ್ಕೆ ಅಯ್ಯೋ ನಾವು ಬಂದವ್ರು ನಾವ್ ನಮ್ಗೆ ಮಾತಾಡ್ಕೊಂಡು ಕೂತಿದ್ರೆ ಮಗು ಎಲ್ಲಿದೆ ಗೊತ್ತಿಲ್ಲ ಅಂತ ತಾಯಿ ಕೆಲಸದ ಗಡಿಗಡಿಯ ವ್ಯಕ್ತದಲ್ಲೂ ಮತ್ತೆ ನೆನಪಾದ ಮಗುವಿನ ಕಡೆಗೆ ದಿಟ್ಟಿಸಿ ಹುಡುಕ್ತಾಳೆ ಎಲ್ಲಿ ಇಲ್ಲ ಗಾ ಮನೇಲಿ ಮನೆಯವರಿಗೆ ಹೇಳಿದ್ರು ಪಕ್ಕದಲ್ಲಿ ಕೇಳಿದ್ರು ಯಾರು ನೋಡೇ ಇಲ್ಲ ಮಗು ನೋಡೇ ಇಲ್ಲ ಕೊನೆಗೆ ಯಾರನ್ನ ಹೋಗುವಾಗ ಕೇಳಿದ್ರು ಹೌದು ಮಗು ಎಲ್ಲೇ ಹೊರಟು ಅಯ್ಯೋ ದೇ ಇಲ್ಲಿ ಬಿಟ್ರೆ ಹೀಗೆಲ್ಲ ಮಾಡತಾನು ಅಂತ ಎಲ್ಲ ಕಡೆ ಹುಡ್ಕೊಂಡು ಬಂದ್ರು ಈಗ ಹೋಗುವಷ್ಟೊತ್ತಿಗೆ ಹೌದು ಮಗು ಈಗ ಬಂದಿತ್ತು ಪ್ರದಕ್ಷಿಣೆ ಹಾಕಿ ಹೊರಟೋಯ್ತು ಸರಿ ಅಲ್ಲಿ ಮತ್ತೆ ಮುಂದೆ ಬಂದ್ರೆ ತಾಳಿ ಕೋಡೆ ಅಂತ ಅದಕ್ಕೆ ಈಗ ಬಂದಜ್ಜೆ ಅಂತ ಕರೀತಾರೆ ಅಲ್ಲಿ ಮಹಾವಿಂಗೇಶ್ವರ ದೇವಸ್ಥಾನ ಇದೆ ಅದು ನೀವು ಮಂಪೆಗೆ ಹೋಗುವುದಾಗಿ ಎಡ ಭಾಗಗಳು ಈಗ ಜೀರ್ಣೋತ್ಹ ತುಂಬಾ ಚೆನ್ನಾದ ಹಳೆಯ ದೇವಸ್ಥಾನವನ್ನು ಹಾಗೆ ಉಡುಸ್ಕೊಂಡಿದ್ದಾರೆ ಆ ಜಾಗ ಬಂದು ಹುಡ್ಕೊಂಡು ಹುಡ್ಕೊಂಡು ಬಂದ್ರೆ ಅಲ್ಲಿ ಹೊರಗೇ ಹೇಳಿದ್ರು ಹೌದು ಮಗು ಬಂದಿತ್ತು ಇಲ್ಲ ಪ್ರದಕ್ಷಿಣೆ ಹಾಕಿ ಹೊರಟೊಯ್ದು ನೋಡಿದ್ರೆ ಶ್ರೀದ ಮತ್ತೆ ಅನಂತಾಸ್ರಮದಲ್ಲಿ ಆ ಮಗು ಸಿಕ್ಕಿತ್ತು ನೀನು ಇಲ್ಲೇ ಎಲ್ಲೋ ಹೋಗಿರ್ತಾನೆ ಅನ್ನಂತಹ ಸಮಯದಲ್ಲಿ ಯಾರೋ ಸನ್ಯಾಸಿಗಳು ಹೋಗಿ ಎಲ್ಲ ಇದ್ರು ನೋಡ್ಕೊಂಡು ಏನು ಎಷ್ಟು ಆ ಚೆನ್ನಾಗಿ ಕಳೆಕಳೆಯಾಗಿ ಏನ್ ಪುಟ್ಟದಾಗಿ ಮಾತಾಡುತ್ತೆ ದೊಡ್ಡವರ ತೇನಂತೆ ಮಾತಾಡುತ್ತೆ ಹಾಗೆ ಅಂತ ತುಂಬಾ ಸಂಭ್ರಮದಿಂದ ಪರಿಚಯಿಸಿದಾಗ ಅಪ್ಪ ಓಡಿ ಬಂದ್ರು ಏನ್ ಮಗು ನೀ ಬಂದ್ಬಿಟ್ಟಿ ಅಲ್ಲ ಒಬ್ಬನೇ ಬರ್ಲಿಕ್ಕೆ ನೀನ್ ಕೈ ಆಗಿ ಇನ್ನಪ್ಪ ನನ್ನೊಟ್ಟಿಗೊಬ್ರು ಇದ್ರು ಅವ್ರನ್ನ ಕೈ ಹಿಡ್ಕೊಂಡು ಕರ್ಕೊಂಡ್ ಬಂದ್ರು ನಾನು ಶಂಕರನಾರಾಯಣದನ್ ಬಿಟ್ಟ ಮೇಲೆ ಹೇಳಿದೆ ನಾನು ಇನ್ನು ಬನ್ನಂಜಿಗೆ ಹೋಗ್ಬೇಕು ಅಂತ ಆಗ ಅವರು ಶಂಕರನಾರಾಯಣ ಕೇಳಿದ್ರು ಶಂಕರನಾರಾಯಣ ಅವ್ರು ಬಿಟ್ಟಬಾರ ಹುಡುಗನನ್ನ ಶಂಕರನಾರಾಯಣ ಮತ್ತೆ ನನ್ನ ಕೈ ಹಿಡ್ಕೊಂಡು ಸೀದಾ ಮಹಾಲಿಂಗೇಶ್ವರಕ್ಕೆ ತಂದು ಬಿಟ್ಟು ಅಲ್ಲಿ ಹೇಳಿದ್ರೆ ಮತ್ತೆಲ್ಲ ಮುಂದೆ ಹೋಗುದಕ್ಕೆ ನೀವು ಕರ್ಕೊಂಡು ಹೋಗುದು ಬನ್ನಂಜಿಯಲ್ಲಿ ಮಹಾಲಿಂಗೇಶ್ವರ ನಾನ್ ಕರ್ಕೊಂಡು ಹೋಗ್ತೀನಿ ತುಂಬ ಕರ್ಕೊಂಡು ಹೋಗ್ ಅನಂತ ಹಾಸನ ಬಿಟ್ಟು ನೋಡಿ ನಿಮ್ ಸೊತ್ತು ನೀವೇ ತಪಸ್ಸು ಮಾಡಿ ಕೊಡ ಕೊಟ್ಟದ್ದು ಅದ್ರಿಂದ ನಿಮ್ಮ ಸೊತ್ತು ಬಿಟ್ಟು ಹೋಗಿದ್ರೆ ನಿಮ್ ಜವಾಬ್ದಾರಿ ನಿಲ್ ಇಂತವ್ರವ್ರು ಈಗ ನನ್ಗೆ ಯಾರು ಒಬ್ಬರೇ ಹೋಗ್ಲೇ ಇಲ್ಲ ನನ್ನ ಜೊತೆ ಯಾವಾಗಲೂ ನನ್ನ ಮನಸ್ಸಿಗೆ ಹಿತವಾದ ದೈವ ನನ್ನ ಜೊತೆಗೆ ಇದ್ದು ದೇವರ ಜೊತೆಗೆ ಇದ್ರು ನಾನು ಯಾರನ್ನು ಬಿಟ್ಟು ಹೋಗ್ಲೇ ಇಲ್ಲ ಅಪ್ಪನಿಗೆ ವಿಸ್ಮಯ ಅಂದೇ ವಿಸ್ಮಯ ಇಷ್ಟು ಪುಟ್ಟ ಮಾತು ಇಷ್ಟು ದೊಡ್ಡ ಮಾತು ಇಷ್ಟು ಧೈರ್ಯ ಇಷ್ಟು ಆ ಕನ್ಫ್ಯೂಷನ್ ಇಲ್ಲದ ಒಂದು ನೇರ ವಿಷಯಗಳನ್ನು ಪ್ರಸ್ತಾವ ಮಾಡುವುದರ ಶೈಲಿಯಿಂದಲ್ಲಾ ಆಶ್ಚರ್ಯಗೊಂಡು ಇವನಿಗೆ ಆ ನಿಧಾನಕ್ಕೆ ಒಂದು ಸ್ವಲ್ಪ ಏನಾದ್ರೂ ಹೇಳಿಕೊಡ್ಬೇಕು ಅಂತ ತಲೆ ಇಲ್ಲಿತ್ತು ಉಪನ್ಯಾಸಕ್ಕ ಹೋಗುವಾಗ ಜೊತೆಗಳನ್ನು ತಕ್ಕೊಂಡು ಹೋಗ್ತೀವಿ ಒಂದು ಇಲ್ಲಿ ನೀವು ಉಡುಪಿಯಿಂದ ಬಾಕೂರ್ನ ಕಡೆಗೆ ಅಥವಾ ಬ್ರಹ್ಮಾವರದ ಕಡೆಗೆ ಹೋಗುವಾಗ ಬಲಭಾಗದಲ್ಲಿ ಒಂದು ಸುಮಾರು ಒಂದು ಒಂದು ಹೇರೂರು ಒಂದು ಜಾಗ ಬರುತ್ತೆ ಹೇರೂರು ಆ ಮಡಿಮಲ್ಲಿಕಾರ್ಜುನ ಅಂತ ಒಂದು ದೇವಸ್ಥಾನ ಇದೆ ಅದರ ಬಗ್ ಭಾಗದಲ್ಲಿ ಒಂದು ಹತ್ತು ಹೆಚ್ಚು ಜಾಗದಲ್ಲಿ ದೇವಸ್ಥಾನ ಆ ದೇವಸ್ಥಾನದಲ್ಲಿ ಒಂದು ಉಪನ್ಯಾಸಕ್ಕೆ ಮಗು ಕರ್ಕೊಂಡು ಹೋಗಿದ್ದಾರೆ ಇದನ್ನ ನಮಗೊಂದು ಆಟ ಆ ಪುಟ್ಟ ಮಗುವ ಅಪ್ಪ ಅನ್ನ ಯಾವಾಗಲೂ ತಾವೆಲ್ಲೇ ಉಪನ್ಯಾಸಕ್ಕೆ ಹೋದ್ರು ಮತ್ತೆ ಉಪನ್ಯಾಸಕ್ಕೆ ಹೋಗುದಿತ್ತು ಹೋಗುವಾಗ ಮಗು ಕರ್ಕೊಂಡು ಹೋಗುದಿತ್ತು ನಾನ್ ನಿನ್ನೆ ಹೇಳೋಣ ಅನ್ಕೊಂಡೆ ನೀವು ಬರುವಾಗ ಬರೀ ನೀವೊಬ್ಬರೇ ಬರ್ಬೇಡಿ ನಮ್ಮ ಹೋಮ್ ಕರ್ಕೊಂಡ್ಬನ್ನಿ ಅವ್ರಿಗೆ ಏನು ಅರ್ಥ ಅಂತ ಹೇಳಿ ತೊಂದರೆ ಕೇಳುವ ಅಭ್ಯಾಸ ಒಂದ್ಸಲ ಆಮೇಲೆ ಅವ್ರ ಜೀವನದಲ್ಲಿ ತಮ್ಗೆ ಏನ್ ಬೇಕೋ ಆ ದಾರಿಯನ್ನು ಹುಡ್ಕೊಳಿಕ್ಕೆ ಅವರಿಗೆ ಶಕ್ತಿ ಬರುತ್ತೆ ಅದರಿಂದಾಗಿ ನಾವು ಮಳೆ ತಾಯಿ ಯಾವತ್ತಿದ್ರು ಈ ಧರ್ಮವನ್ನು ಬಿಟ್ಟು ಹೋಗೋರಲ್ಲ ನಮ್ಗೆ ದೈವಿಕೆ ದಾರಿ ತತ್ತರು ನಮ್ಮ ಮುಂದಿನ ಪೀಳಿದವರು ನಾವು ಅವರನ್ನ ಇಲ್ಲಿಗೆ ಹಚ್ಚಿ ಹೋಗ್ಬೇಕಾದ್ದು ನಮ್ಮ ಹೊಣೆಗಾರಿಕೆ ಮಾತ್ರ ಅಲ್ಲ ಅನಿವಾರ್ಯವಾದ ಕರ್ಮ ಇವತ್ತಿಗೆ ಇಲ್ಲಾಂದ್ರೆ ನಾಳೆ ಮತ್ತೆ ಅವರು ಒಂದು ಸತ್ತೆ ಶಾಲೆಗೆ ಬಂದೆ ಮತ್ತೆ ನಿಮ್ಮಲ್ಲಿ ಇಲ್ಲಿಗೆ ಬರ್ಲಿಕ್ಕೆ ಬರ ಕೇಳುವಂತವರು ಏ ನಾನು ಟ್ಯೂಷನ್ಗೆ ಹೋಗ್ತೇನೆ ಅದು ಹೋಗ್ತೀನಿ ಹೋಗ್ತೇನೆ ಉರಾರು ಬೇಡದ ಕ್ಲಾಸ್ಗಳಿಗೆ ಬೇಕಾದ್ರೂ ಹೋಗ್ತಾರೆ ಬೇಕಿರುವ ಶಿಸ್ತಿನ ಶಾಸ್ತ್ರದ ಚಿಂತನೆಗೆ ಯಾರು ತಲೆ ಸಾಧ್ಯ ಆಗುದಿಲ್ಲ ಅದ್ರಿಂದ ಚಿಕ್ಕಂದಿನಲ್ಲಿ ಮಗು ಇಂದು ಎರಡು ಮೂರು ವರ್ಷ ತಂದೆ ತಾಯಿ ಉಪನ್ಯಾಸಕ್ಕೋದಲ್ಲಿ ಕರ್ಕೊಂಡು ಹೋಗ್ತಿದ್ರು ಅಲ್ಲೊಂದು ಶಿವವೊಳಿ ನಾಯ ಅಂತ ಒಬ್ಬರು ಉಪನ್ಯಾಸಕಾರರು ಉಪನ್ಯಾಸ ಮಾಡ್ತಿದ್ರು ಮಾಡುವಾಗ ಅವ್ರೇನೋ ಉಪನ್ಯಾಸದಲ್ಲಿ ಒಂದು ವಿಷಯವನ್ನ ಆಚೆ ಈಚೆ ಮಾಡಿ ಏನು ತಪ್ಪು ಹೇಳಿದ್ರು ಆದ್ರೆ ಈ ಹುಡುಗ ತಕ್ಷಣ ಕೂತಿದ್ದಾನೆ ಹೆದ್ರ ಉಪನ್ಯಾಸ ಕೂತಿನಿ ಎಂತ ನಿಂತು ನೀವು ಹಿಂದಿನವರು ಹೇಳಿದ ಅರ್ಥದ ತಲೆ ಹೇಳ್ತಿಲ್ಲ ನೀವೇನೋ ಬೇರೆ ಅರ್ಥ ಹೇಳ್ತಾರೆ ಅದು ಹಿಂದಿನವರಿಗೆ ಒಪ್ಪಿತ ಅಲ್ಲ ಅಂದ ಎಲ್ಲರಿಗೂ ಒಂದ್ಸರ್ತಿ ಕಿವಿ ನೆಟ್ಟುಗಾರಿಕೆ ಯಾವಾಗಲೂ ಈ ಚಿಕ್ಕವರ ಮಕ್ಕಳ ಕಾರ್ಯಕ್ರಮ ಅಂತಂದ್ರೆ ಎಲ್ರೂ ಒಂದ್ಸರ್ತಿ ಅದಕ್ಕೋಸ್ಕರ ಈ ಟಿವಿ ಚಾನಲ್ ಅವರನ್ನೇ ರಿಯಾಲಿಟಿ ಶೋ ಗಳನ್ನು ಬಳಸ್ಕೊಳ್ತಾರೆ ಹೊಸದಾದ್ರು ಹಾಳು ಮಾಡುದು ಅವರು ಅವರಿಗೆ ಜೀವನದ ಮುಂದಿನ ಭವಿಷ್ಯ ಇಲ್ಲ ಅಂತ ಮಾಡುವ ತಡೆಗೊಂಡಿದೆ ಅವರಿಗೆ ಅರ್ಥ ಆಗಲಿ ಆ ಪತ್ತಿಗೆ ಪ್ರಸಿದ್ಧಿ ಅವರ ತಲೆಯಲ್ಲಿ ಅಡಗೇ ಮತ್ತೆ ಯಾವತ್ತೂ ಅವ್ರು ಬೆಳೆಯಲಿಕ್ಕೆ ದೊಡ್ಡವರಿಗೆ ಅದು ಈಗ ಏನೋ ಚಂದ ಅಂತ ಅವರನ್ನ ಮುಂದುವರಿಯುವಂತೆ ಮಾಡ್ತಾ ಇದ್ದೇನೋ ಭಾರಿ ಪ್ರೀತಿ ತೋರಿಸುವುದು ಅದು ಪ್ರೀತಿ ಅಂಗೇ ಅಲ್ಲ ಪಕ್ವಾಗ ತನಕ ಯಾವತ್ತೂ ಕೂಡ ಅವರಿಗೆ ಹೆಸರಿನ ಗುಚ್ಚು ಹಿಡಿಬಾರದು ಮನಸ್ಸು ಪಕ್ವ ಆದ್ಮೇಲೆ ಯಾರು ಹೊಗಳಿದ್ರು ಅವ್ರು ಸರಿಯಾಗಿ ಹೋಗ್ಲಿದ್ದಾರೋ ಅಥವಾ ಸುಮ್ ಸುಮ್ನೆ ಹೊಗಳಿದ್ದಾರೋ ಅಂತ ಎರಡು ಗೊತ್ತಾಗಷ್ಟು ಎತ್ತರಕ್ಕೆ ಬಂದ್ಮೇಲೆ ಹೆಸರು ಬಂದ್ರೆ ಆವಾಗ ಅವರು ಹೆಸರು ದಾರಿ ಕೆಡುವುದಿಲ್ಲ ಯಾವ ಆ ಹೆಸರುಗಳು ಬಂದು ಅಡ್ಡದಾರಿಗೆ ಬೇಕಾದಷ್ಟು ಅವ್ಯವಸ್ಥೆಗಳಿಗೆ ಅದು ಕಾರಣ ಆಗುತ್ತೆ ಹಾಗಾಗಿ ಹುಡುಗರು ಹೇಳಿದ ಮಾತಿಗೆ ತಕ್ಷಣ ಎಲ್ಲರೂ ಕೂಡ ಅಹ್ ಹೌದು ಹೌದು ಅವ್ರು ಹೇಳಿದ ಪ್ರಶ್ನೆಗೆ ಉತ್ತರ ಕೊಡಿ ಆಮೇಲೆ ಮುಂದೆ ಹೋಗಿ ಏನು ಜೋರ್ ಮಾತಾಡಿದ್ರೆ ಏನು ಉಪನ್ಯಾಸಕ್ಕೆ ಕೂತವರನ್ನ ವಾಪಸ್ ಮಾತಾಡಿದ ಬ್ರಾಹ್ಮಣರಿಗೆ ಅವಮಾನ ಮಾಡ್ತಿದ್ರ ಹಾಗೆ ಹೀಗೆ ಅಂತ ಜೋರ್ ಹೋಗ್ಲಿಕ್ಕೆ ಶುರು ಮಾಡಿದ ಆದ್ರೆ ಹುಡುಗ ಹೇಳಿದ ಅರ್ಥ ಹೇಳಿ ನಾನ್ ನಿಮ್ಮನ್ನು ಏನು ಅವಮಾನ ಮಾಡ್ತೀನಿ ನೀನು ಏನೋ ಹೇಳಿದ್ರು ಅದು ಇತಿಹಾಸದ ವ್ಯವಸ್ಥೆಗೆ ತಪ್ಪು ಅದು ಇಲ್ಲ ಹಾಗೆ ನೀವು ಸರಿಯಾದ್ರೆ ನಾವ್ ಯಾರು ಏನ್ ಮಾತಾಡೋಲ್ಲ ಎಲ್ರು ಹೇಳಿದ್ರೆ ಹೌದು ಆ ಹುಡುಗ ತಪ್ಪೇನಿದೆ ನೀವು ಉತ್ತರ ಹೇಳಿ ಅವನನ್ನ ಯಾಕೆ ಬೈತೀವಿ ಪ್ರಶ್ನೆ ಮಾಡುದು ಅಂದ್ರೆ ತಪ್ಪು ಅಂದ್ರೆ ತಪ್ಪೇನೇ ಪ್ರಶ್ನೆ ಮಾಡುದು ಸರಿ ಕಂಗಾಲಿ ಮೀನೇ ಹೇಳು ಅಂತ ಎಲ್ಲರೂ ಅವನನ್ನ ಇಷ್ಟು ಪ್ರಶ್ನೆ ಕೇಳಿದ ಅವನ ಹತ್ರ ಉತ್ತರ ಇತ್ತೇ ಇರುತ್ತ ಯಾರು ಉತ್ತರ ಗೊತ್ತಿದ್ರೆ ಅವ್ರು ಪ್ರಶ್ನೆ ಮಾಡಲು ಮೀನೇ ಹೇಳುದ್ ಸರಿಯಾದ ಉತ್ತರ ಹೇಳಿದಾಗ ಪಾಪ ಉಪನ್ಯಾಸ ಮುಗೀತು ಆಪಸು ಮನೆಗೆ ಬರುವಾಗ ಅಪ್ಪ ನನ್ನ ಕೈಗಿಡ್ಕೊಂಡು ಮತ ಹಾಡ್ಕೊಂಡು ಬಂದಪ್ಪ ನಾನು ಹೇಳಿದ್ದಪ್ಪ ಅವನು ಹೇಳಿದ ತಪ್ಪಾ ಅಂತ ಕೇಳಿದ ಇಲ್ಲ ನಾನು ನೀನ್ ಹೇಳಿದ್ದು ಕರೆಕ್ಟ್ ಅವ್ನು ಉಪನ್ಯಾಸದಲ್ಲಿ ತಪ್ಪ ಹೇಳಿದ್ದ ನೀನ್ ಕರೆಕ್ಟ್ ಹೇಳಿದ್ದು ನಿನ್ನಲ್ಲಿ ನೀನ್ ಆಲೋಚನೆ ಮಾಡಿದ ರೀತಿ ತಪ್ಪಲ್ಲ ಆದ್ರೂ ನಮ್ಮ ವಯಸ್ಸು ಮತ್ತು ಸಮಾಜದಲ್ಲಿ ಸತ್ತಿದೆ ಕಟ್ ಬರುತ್ತಪ್ಪ ಸ್ವಲ್ಪ ಇಂಥ ವಿಷಯದಲ್ಲಿ ನಾವು ಬಹಳ ಎಚ್ಚರಿಕೆಯಿಂದ ತಪ್ಪು ಸರಿಗಳ ವಿವೇಚನೆ ಮಾಡಬೇಕು ಆಯ್ತು ಅಂತ ಯಾವಾಗ ಅವನಷ್ಟು ಧೈರ್ಯವಾಗಿ ಒಂದು ಸಭೆಯಲ್ಲಿ ನಿಂತು ಮಾತಾಡಿದ್ದು ಅಪ್ಪ ಎಲ್ಲ ಕಡೆಗೂ ಕರ್ಕೊಂಡು ಹೋಗೋದ್ರ ಜೊತೆಗೆ ತಾನು ಅವರು ಇತಿಹಾಸ ಪುರಾಡಿ ಎಲ್ಲ ಒಳ್ಳೆ ರೀತಿಯಿಂದ ಆ ಪಾಠ ಮಾಡ್ತಾ ಇದ್ರು ಅದರಲ್ಲಿ ಪ್ರವಚನಗಳಲ್ಲಿ ಇಡ್ತಾ ಇದ್ರು ಅದಕ್ಕೆ ಆ ಹುಡುಗರಿಗೆ ಅದು ಕೇಳಿ ಕೇಳಿ ಕೇಳಿ ಕೇಳಿ ಬಾಯ್ ಬಂದ್ಬಿಡ್ತಿತ್ತು ಎಷ್ಟೋ ವಿಷಯಗಳು ಹಾಗಾದ್ರೆ ಅಪ್ಪ ಏನ್ ಮಾಡಿದ್ರು ಅಂದ್ರೆ ನೀನು ಹಾಡು ಆ ಪ ಆ ಪದ್ಯಗಳನ್ನ ನಾನು ಅದಕ್ಕೆ ವ್ಯಾಖ್ಯಾನ ಮಾಡ್ತೇನೆ ಅಂತ ಕೆಲವು ಪದ್ಯಗಳನ್ನ ಯಾವ್ದು ಉಪನ್ಯಾಸ ತಯಾರು ಮಾಡ್ತೀನಿ ಅದನ್ನು ಮನವಿಗೆ ಹೇಳಿಕೊಡ್ತಿದ್ರು ಹೇಳಿಕೊಡ್ತೀನಿ ನನ್ನ ಉಪನ್ಯಾಸದಲ್ಲಿ ಹಾಡ್ತಿದ್ದು ಅದಕ್ಕೆ ಕರ್ತವ್ಯ ಒಂದ್ ದಿವಸ ಪಕ್ಕದಲ್ಲಿ ಕೂತ್ಕೊಂಡು ಇವರು ಅರ್ಥ ಹೇಳ್ತಾ ಇದ್ದಾರೆ ಹೇಳುವಾಗ ವಿಧಾನಕ್ಕೆ ಅಪ್ಪ ನೀವು ಮರಗಳ ಸಾಲಿನಲ್ಲಿ ಹೆಸರು ಹೇಳ್ತಾ ಹೇಳ್ತಾರ ಲಿಪುಜ ಶಬ್ದದ ಅಂತ ಹೇಳಿಲ್ಲ ಅಪ್ಪ ನೀವು ಬಿಟ್ಟು ಬಿಟ್ರಿ ಅವರಿಗೆ ತಕ್ಷಣ ಹೊಳಿಲಿಲ್ಲ ಏನರ್ಥ ಅದಕ್ಕೆ ಅಂತ ಆವಾಗ ಅಪ್ಪ ಹೇಳಿದ್ರು ನೀನೇ ಹೇಳಿಬಾರ್ದು ನನಗೆ ಅರ್ಥ ಗೊತ್ತಾಗ್ತಾ ಇಲ್ಲ ಅಪ್ಪ ಈ ಇಂಥ ವಿಷಯದಲ್ಲಿ ಯಾರಾದ್ರೂ ದೊಡ್ಡವರಾಗಲಿ ಚಿಕ್ಕವರಾಗಲಿ ತಾವು ಹೇಳ್ತಾ ಕೂರ್ತು ಗೊತ್ತಾದಾಗ ಒಪ್ಪಿಕೊಳ್ಳುವುದು ದೊಡ್ಡದ ಅಪ್ಪ ಯಾವಾಗ ಲಿಘುಚ ಶಬ್ದದ ಅರ್ಥ ಗೊತ್ತಿಲ್ಲ ಅಂತ ಹೇಳ್ದೆ ಇವರು ಹೇಳಿದ ಅಪ್ಪ ಲಿಘುಚ ಅಂದರೆ ಹಲಸು ಅದರಲ್ಲಿ ಎರಡಿದೆ ಹೆಬ್ಬಲಸು ಅಂತ ಹೆಬ್ಬನಸು ಶಬ್ದವನ್ನ ಅದು ತುಳುವಲ್ಲಿ ತ್ಯಜ ಅಂತ ಇದೆ ಆ ಬೇಜ ಮರ ಇರೋರೇ ತ್ಯಜತ್ತ ಇದೆ ಹಾಗಾಗಿ ಆ ಫ್ಯಜ ಅನ್ನದ ಅರ್ಥ ಲಿಘುಚ ಶಬ್ದ ಹೇಳುತ್ತೆ ಆ ಲಿಘುಚ ಶಬ್ದದ ಅರ್ಥವನ್ನ ನಾನು ನೀವು ಬಿಟ್ಟಿದ್ರಲ್ಲಿ ಹೇಳ್ತಾ ಇದ್ದೇನೆ ಅಂತ ಹೇಳಿ ಹೇಳಿದ ಮೇಲೆ ತುಂಬಾ ಸಂತೋಷ ಆಯ್ತಪ್ಪ ನಿಮಗೆ ಹೋಗಿ ಬಹಳ ತಿಳುವಳಿಕೆ ಇಟ್ಟು ಕೂಡಿದ ಮಾತಾಡುತ್ತೆ ಸುಮ್ಮನೆ ಏನೋ ಒಂದು ಕೆಲವು ಸತಿ ಕೆಲ ಹೇಗೆ ಇರ್ತಾರೆ ಅಂದ್ರೆ ಜನ ಯಾರ್ದು ಹೇಗೆ ಯಾವ ಟೈಮಿಗೆ ಹೇಳ್ಬೇಕಲ್ಲ ನನ್ ಗೊತ್ತಿದೆ ಎಂದು ಅದೇ ಸತಿ ಹಾರಾಟಿ ಶುರು ಮಾಡಿದ್ದಾನೆ ಆದ್ರೆ ಈ ಹುಡುಗನ ಆ ತೀವ್ರವಾದ ತಿಳುವಳಿಕೆಯ ಹಸಿರು ಮತ್ತು ಅವನಿಗಿರುವ ಎಚ್ಚರವನ್ನು ಗಮನಿಸಿ ಅವನಿಗೆ ಬರ್ಕೊ ಬರೀಲಿಕ್ಕೆ ಹೇಳಿಕೊಡ್ಬೇಕು ಅಂತ ಬರೆಸುವ ವ್ಯವಸ್ಥೆ ಮಾಡಿದ್ರು ಹಿಂದಿನ ದಿವಸ ಬರೆಸಿದ್ರು ಮರು ದಿವಸ ಮತ್ತೆ ಅದೇ ಬಡಪಡಲ್ಲಿ ಬರ್ಸಲಿಕ್ಕೆ ಶುರು ಮಾಡಿದರೆ ಅಪ ಗೋರ್ ಆಗತ್ತಲ್ವ ನಿಮ್ಗೆ ಏನ್ ಕೊಟ್ಟದನ್ನೇ ಏನ್ ಕೊಡ್ತಿರ್ಲಿಲ್ಲ ಮತ್ತೆ ಮತ್ತೆ ನಿಮ್ಗೆ ಅರ್ಥ ಹೋಗುತ್ತೆ ಅಂತಾನೆ ಹೇಳ್ಕೊಡೋದ ನನಗೆ ಕಲಿಯ ಕುಂತ ಹೇಳ್ಕೊಡೋದ ನಿಮ್ ಕಲೆ ಬಿಡ್ತಾರೆ ನನಗೆ ಕಲ್ತಾಗಿರ್ತೀವಿ ಹೇಳ್ಕೊಡಲಿಲ್ಲ ಕುತಃ ನನ್ಗೆ ಹಳೆದನ್ನೇ ಹೇಳ್ಕೊಡ್ತೀವಿ ನಿಮ್ಗೆ ಹೊಸ ಹೇಳ್ಕೊಡಿಲ್ಲ ಅಪ್ಪನಿಗೆ ಆಶ್ಚರ್ಯ ಅಪ್ಪನಿಗೆ ಯೋಚನೆ ಬರ್ತು ದೃಷ್ಟಿಯಾಗಿ ಬಿಟ್ರೆ ಅಂತ ಅನ್ಕೊಂಡು ಎಲ್ರ ಹೃದಯ ಪಾಠ ಹೇಳಿ ನಿಲ್ಸಿ ತೋಟಕ್ಕೆ ಕರ್ಕೊಂಡು ಹೋಗಿ ಎಲ್ಲ ಪಠ ಮಾಡ್ತಿದ್ರು ಇಲ್ಲಿ ಎಲ್ಲ ಯಾಕಂದ್ರೆ ಒಂದ್ಸಲ ಹೇಳಿಕೊಟ್ಟ ಮೇಲೆ ಎರಡನೇ ಸರ್ತಿ ಹೇಳಿಕೊಡ್ಲಿಕ್ಕಿಲ್ಲ ನಮ್ಮಲ್ಲಿ ಒಂದ್ಸಲ ಮೂರು ಸರ್ತಿ ಮುರು ಹೊಡೆದ್ರು ಹತ್ತು ಸರ್ತಿ ಬಾಯಿ ಮಾಡಿದ್ರು ಇಪ್ಪತ್ತು ಸರ್ತಿ ಗೋಡೆ ಕಾಲಿ ಚಚ್ಕೊಂಡ್ರು ಇಪ್ಪತ್ತೈದು ಸರ್ತಿ ಮತ್ತೆ ಅಧ್ಯಾತ್ಮಕ ಮುಂದೆ ಹೇಳಿದ್ರು ಪರೀಕ್ಷೆಗೆ ಎಲ್ಲಾ ಆಕಾಶ ಕಾಣುತ್ತೆ ನೀರ ಆಕಾಶ ಹ ಎಂತದು ಗೊತ್ತಾಗಲ್ಲ ಆದ್ರೆ ಆ ಹುಡುಗನಿಗೆ ಏಕ ಸಂದಿಗ್ರ ಆಗುತ್ತೆ ಹೇಗೆ ಕೊಟ್ಟ ತಕ್ಷಣ ಬಡಿಯುವುದಾಗ್ಲಿ ಓದುವುದಾಗ್ಲಿ ಎರಡು ಕ್ಷಣದಲ್ಲಿ ಕಲಿತಿದ್ದ ಸಮುಚಿತ ಗ್ರಹ ಯೋಗ ಗುಣ ಇಲ್ಲ ಆ ಹುಡುಗನ ಯೋಗ ಚೆನ್ನಾಗಿದೆ ಗ್ರಹಗತಿಯೆಲ್ಲ ಅಪೂರ್ವವಾಗಿದೆ ಈಗಲೇ ನಿಮಗೆ ಒಂದು ಮುಹೂರ್ತ ನಿರ್ಧಾರ ಮಾಡಿ ಉಪನಯನ ಮಾಡುವುದು ತುಂಬಾ ಉಚಿತ ಅಂತ ಪಾವಿಸಿ ಮಗನಿಗೆ ಉಪನಯನದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂದ್ರೆ ಸುಮಾರು ಆ ಯಾವಾಗ ಮಗುವಿಗೆ ಉಚ್ಚಾರಣೆಯ ಸಾಮರ್ಥ್ಯ ಸ್ಪಷ್ಟವಾಗುತ್ತೋ ಆವಾಗ ನಿಮ್ಮದ ಎಂಟಾಗಬೇಕು ಅಂತ ಕಾಯಬೇಕಾಗಿ ಐದನೇ ವರ್ಷಕ್ಕೂ ಮಾಡಬಹುದು ಆದರೆ ಲಕ್ಷಣ ಬೇಕಿರೋದು ನೀವು ಹೇಳಿಕೊಟ್ಟ ಮಂತ್ರವನ್ನು ಅದು ಚೆನ್ನಾಗಿ ಮರು ಉಚ್ಚಾರಣೆ ಮಾಡಲಿಕ್ಕೆ ಅದಕ್ಕೆ ಸಾಮರ್ಥ್ಯ ಇದೆ ಇಷ್ಟು ಗೊತ್ತಾಗಬೇಕು ಹಾಗಾಗಿ ಈ ಹುಡುಗಲ್ಲಿ ಎಲ್ಲ ಎಡೆ ಕೊಡ್ತಾ ಇದ್ದಾರೆ ಎಲ್ಲ ಆರಾಮಾಗಿ ಬರ್ತಿದೆ ಆದರೆ ಲೋಕದ ವ್ಯವಸ್ಥೆಯ ದೃಷ್ಟಿಯಿಂದ ಉಪನಯನ ಆಗಬೇಕು ಅಂತ ಉಪನಯನ ಮಾಡಿದ್ರೆ ಚೆನ್ನಾಗಿ ತಲೆಯನ್ನು ನಮಗೆ ಹೋಲಿಸಿ ಮೈ ಮೇಲೆ ಒಂದು ಅಜೀವನ್ನ ಪುತ್ತಲಿಯದ ಜೊತೆಗೆ ಯಜ್ಞ ಪುರಿತನ ಹಾಕಿಕೊಂಡು ಬೌತಿ ಬಂಧನ ಮಾಡಿಕೊಂಡು ಕೌಪಿನ ಹಾಕಿಕೊಂಡು ಅಗ್ನಿಗಾರ್ಯ ಮಾಡ್ತಾ ಇದ್ರೆ ದೇವತೆಗಳೆಲ್ಲ ನೋಡ ಆಶ್ಚರ್ಯ ಪಡ್ತದೆ ಎಂತ ವಿಚಿತ್ರ ವೈಭವದ ಪ್ರಾಣದೇವ ಹೀಗೆ ಒಂದು ಕೌಪಿನ ನಟಿಕೊಂಡು ಅಗ್ನಿಗೆ ಪ್ರದಕ್ಷಿಣೆ ಹಾಕ್ತಾ ಅಪ್ಪ ಹೇಳಿದಳು ಭಾಗದ್ವಾದ ಗೌತ್ರ ಉದ್ಭವ ತೈತರಿಯ ಶಾಖಾಧ್ಯಾಾಯಿ ಮತ್ತ ವಾಸುದೇವ ಶರ್ಮ ಅಹಂಭ ಅಭಿವಾನದ ಏನು ಆಹ್ ಏನಿದು ಲೋಕಕ್ಕೆ ಪಾಠ ಹೇಳಿಕೊಡುವನು ಅಪ್ಪನ ಹತ್ರ ಪಾಠ ಕೇಳಿಕೊಂಡು ಜಪಾನುಷ್ಠಾನ ಮಾಡುವುದೇನು ಅಗ್ನಿಕಾರಿ ಮಾಡುವುದೇನು ಅಂತ ಆಶ್ಚರ್ಯಪಟ್ಟಿಕೊಂಡು ಕರ್ಮಸಾಕ್ಷಿ ದೇವತೆಗಳೆಲ್ಲ ನಕ್ಕು ಬಿಟ್ಟಿರೋದು ಆ ಏನು ಅದ್ಭುತವಾದ ಲೋಕದ ಆ ಕರ್ತವ್ಯಗಳನ್ನ ಬೋಧಿಸುವ ರೀತಿ ಅದ್ಭುತ ಆಗುತ್ತ ಹುಡುಗ ಎಲ್ಲೆಲ್ಲೋ ಓಡಾಡ್ತಿದ್ದ ಊರು ಕಾಡು ಅಲ್ಲೆಲ್ಲ ಹಾಗೆ ಅದು ಜಾಗ ಅದೊಂದು ಆ ಸಮತಕ್ಕಾದ ಜಾಗ ಅಂತಿರುದಿಲ್ಲ ಅಲ್ಲಿ ಅವನಿಗೆ ಅಪ್ಪ ಅಮ್ಮನ ಸಂಪರ್ಕ ಬಾರಿ ಜಾಸ್ತಿ ಒಂದು ಬೆಟ್ಟದಲ್ಲಿ ಅಮ್ಮ ಇದ್ರು ದುರ್ಗಾದೇವಿ ಇನ್ನೊಂದು ಬೆಟ್ಟದಲ್ಲಿ ಅಪ್ಪ ಇದ್ದ ಹಾಗೆ ಅಲ್ಲಿಂದ ಇದ್ದೀರಿ ಇಲ್ಲಿಂದ ಅಲ್ಲಿಗೆ ಹಾಕೊಂಡು ಹೋಗಿದ್ದು ಹಾಕೊಂಡು ಬರುವುದು ಅವನಿಗೆ ಒಂದು ಸಹಜ ಅಭ್ಯಾಸ ಒಂದ್ಸತಿ ಒಂದು ಆ ಪರಿಸರದಲ್ಲಿ ಒಂದು ಅತ್ಯಂತ ತೀವ್ರವಾದ ವಿಷಕಾರ ಒಂದು ಹಾವು ಹೂವಿನ ಜನ ಬಹಳ ಉಪತ್ರ ಕೊಡ್ತಿತ್ತು ಎಲ್ಲಿಂದ ಬರುತ್ತೆ ಗೊತ್ತಾಗುದಿಲ್ಲ ಹಸು ಕರುಗಳಿಗೆಲ್ಲ ಅಂದ್ರೆ ಕಚ್ಚಿದಾಗ ಅದು ಗಾಯ ಸಾಯುವುದು ಈ ತರದ ಘಟನೆಗಳೆಲ್ಲ ತುಂಬಾ ಜನರಿಗೆ ಓಡಾಟಕ್ಕೆ ಭಯ ದೀಪ ಓಡಾಡ ಕಷ್ಟ ರಾತ್ರಿಯೇ ಗೊತ್ತು ತಡೆ ಎತ್ತಿ ಊರಿನ ಮಂದಿಗೆಲ್ಲ ಒಂದು ರೀತಿಯ ಭಯವನ್ನು ಹುಟ್ಟಿಸುವ ಕಳನ್ನು ನಂಚಿನ ಆ ಉಪದ್ರವದ ಕಾರ್ಯಕ್ಕೆ ಪರಿಹಾರವನ್ನ ಹುಡುಕುವ ನೆಪದಲ್ಲಿ ಒಂದು ಸತ್ತಿ ಬೆಟ್ಟದಿಂದ ಸೀದ ಕೆಳಕ್ಕೆ ನೆಗೆದು ಆ ಹಾವಿನ ಎಡೆ ಮೇಲೆ ಕಾಲಿಟ್ಟು ಅದನ್ನ ನಾಶ ಮಾಡಿದ ಹಾಗೆ ಆ ದುಷ್ಟ ಸರ್ಪದ ಉಪದ್ರವ ಮೇಲೆ ಊರಿನ ಜನಕ್ಕೆ ಎಲ್ಲ ಕಡೆಯಿಂದ ಓಡಾಗಿಕ್ಕೆ ಧೈರ್ಯ ಹೀಗೆ ಯಾವ ಲೋಕದ ಪಾದ ಕರುವು ತನಿಸಿಕೊಂಡವರೆಲ್ಲ ಇವರ ಪಾದದ ಧೂಳಿಯನ್ನ ತನ್ನೇ ಇಟ್ಟುಕೊಡ್ಲಿಕ್ಕೆ ಆ ಇಷ್ಟಪಡ್ತಾರೋ ಅಂತಹ ಹುಡುಗ ಗುರುಗಳ ಪಾದಕ್ಕೆ ಎರಗಿ ನನಗೆ ಪಾಠಕ್ಕೆ ಅನುಜ್ಞೆ ಕೊಡಿ ಇಂತ ಹೋಗಿ ಸಮೀದ ಹಿಡ್ಕೊಂಡು ಪಾಠಕ್ಕೆ ಹೋಗ್ಬಂದೆ ಶ್ರೋತ್ರಿಯ ಸಮೀತ್ಪಾಣಿ ಬ್ರಹ್ಮನಿಷ್ಠಿ ಅಂತ ಸೀದ ಹೋಗಿ ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡಿ ಬರ್ತದೆ ದೇವತೆಗಳೆಲ್ಲ ಏನಪ್ಪಾ ಇವನು ಕಲಿಬೇಕು ಅಂತ ಕ್ಲಾಶ ಕೇಳಲಿಕ್ಕೆ ಹೀಗೆ ಗುರುಗಳ ಪಾದವನ್ನ ಹಿಡ್ಕೊಂಡಿದ್ದಾನೆ ಆಯ್ತು ಗುರುಗಳು ತೋಟಂತಿಲ್ಲ ಅಂತ ಬಹಳ ಆ ಆ ಕಾಲದಲ್ಲಿ ತುಂಬಾ ಅಂದ್ರೆ ಹಿಂದೆ ಎಲ್ಲ ಅಲ್ಲಲ್ಲಲ್ಲಿ ಮನೆ ಮನೆಗಳಲ್ಲಿ ಒಬ್ರು ಯಾರೋ ವಿದ್ವಾಂಸರು ಆ ಪರಿಸರದಲ್ಲಿದ್ದ ಮಕ್ಕಳಿಗೆ ಶಾಸ್ತ್ರ ಪಾಠ ಮಾಡುದು ವೇದ ಪಾಠ ಮಾಡುದು ಅರ್ಥಾನುಸಂಧಾನ ಮಾಡುದು ಇನ್ನೇನು ಬಹಳ ಹೆಚ್ಚಿನ ಅಧ್ಯಯನ ಮಾಡಬೇಕು ಅಂತಿದ್ದಾರ ಕಾಶಿಗೆ ಹೋಗುದು ಕಾಶ್ಮೀರಕ್ಕೆ ಹೋಗುದು ಉಜ್ಜೈಗೆ ಹೋಗುದು ಇನ್ನೆಲ್ಲೋ ದ್ವಾರಕೆಗೆ ಹೋಗುದು ಅಂತ ಕಲಿಯಲಿಕ್ಕೆ ಹೋಗ್ತಿದ್ರು ಅಂದ್ರೆ ಆಳವಾದ ವಿಶಿಷ್ಟ ಅಧ್ಯಯನ ಉಳಿದ ಎಲ್ಲ ಸಾಮಾನ್ಯ ಅಧ್ಯಯನ ಮನೆಯಲ್ಲಿ ಒಂದ್ ಸ್ವಲ್ಪ ತಂದೆ ತಾಯಿಗಳಿಂದ ಆಗ್ತಿತ್ತು ಯಾಕಂದ್ರೆ ತಂದೆ ತಾಯಿಗಳಿಗೂ ಅಷ್ಟು ಜ್ಞಾನ ಇರ್ತಿತ್ತು ಅದಾದ್ಮೇಲೆ ಆ ಊರಿನಲ್ಲಿರುವ ಹಿರಿಯ ಜ್ಞಾನಿಗಳ ಸಹಕಾರದಿಂದ ಅವರಿಗೆ ವಿದ್ಯಾಭ್ಯಾಸ ಮುಂದುವರಿಯುತ್ತಿತ್ತು ಅದು ಇನ್ನೂ ಜಾಸ್ತಿ ಅವ್ನು ಕರೆಯುವ ಆಸಕ್ತಿ ಇದ್ರೆ ಬೇರೆ ಕಡೆಗೆ ಹೋಗುದಿತ್ತು ಈಗ ಉಪನಯನ ದಿವಸ ಮುಸುಕಾಕಿದ್ರೆ ಅವ್ನಿಗೇನು ಹೇಳ್ಕೊಡ್ಬೇಕು ಗೊತ್ತಿಲ್ಲ ಉಪನಯನದ ದಿವಸ ಅಂತ ದುತಿಯಲ್ಲಿ ತಂದೆ ತಾಯಿಗಳಿದ್ದಾಗ ಮಕ್ಕಳಿಗೆ ಹೇಳ್ಕೊಡುದಾದ್ರು ಸರಿ ಅವ್ರಿಗೆ ಬರಲ್ಲ ಅಂದ್ರೆ ಎಲ್ಲಾದ್ರೂ ಹೇಳ್ಕೊಡ್ ಕಳಿಸಿ ಅಂದ್ರೆ ಅಲ್ಲಿ ನಮ್ಮ ಮಕ್ಕಳಲ್ಲಿ ಈಗೆಲ್ಲ ಬೇಡ ಅರವತ್ತಾದ್ಮೇಲೆ ಅವ್ರಿಗೆ ಬೇಕಾದ್ರೂ ಅಂತ ಕಲಿಯದಿದ್ರೆ ಕಲಿತಾರೆ ಅಂತ ಅವರನ್ನ ಆಗ ದಾರಿಗಡಿಸ್ತಾರೆ ಅರವತ್ತಾಗುವಾಗ ಕಲೀಲಿಕ್ಕೆ ಆಸಕ್ತಿ ಬಂದಾಗ್ಲೂ ದೇಹ ಅದಕ್ಕೆ ಸಹಕರಿಸದೆ ಹೋಗುವ ಅಪಾಯವನ್ನ ಅದು ಆಗ ಗಮನಿಸಲ್ಲ ಒಟ್ಟು ಈ ದುಡುಗಳ ಅತ್ಯಂತ ಶ್ರದ್ಧೆಯಿಂದ ಗುರುಗಳಲ್ಲಿ ನಿತ್ಯ ಪಾಠ ಕೇಳ್ತಿದ್ದಾರೆ ಒಂದ್ಸಲ ಏನಾಯ್ತು ಅಂದ್ರೆ ಪಾಠದ ಮಧ್ಯದಲ್ಲಿ ಬಿಡುವಿರ್ತಿತ್ತು ಆದ್ರೆ ಮರಳಿ ತರಗತಿಗೆ ಭರವಸೆ ತಡ ಮಾಡಿದ್ದ ಬೆಳಿಗ್ಗೆ ಬರುವಾಗಲೂ ತಡ ಅಲ್ಲಿಗೆ ಬಂದು ಪಾಠ ಕೇಳುವಾಗಲೂ ಆಕಾಶ ಮಾಡುತ್ತಾ ಕೂತಿರ್ತಿದ್ದ ಯಾವುದೋ ಮರದ ಗೆಲೆಗಳ ಲೆಕ್ಕ ಹಾಕುದು ಕಲ್ಲು ಒಟ್ಟೆ ಹಾಕಿ ಅದನ್ನ ಲೆಕ್ಕ ಮಾಡುತ್ತಾ ಕೊಡುದು ಗುರುಗಳಿಗೆ ಒಂದ್ ಎರಡು ಮೂರು ಸಲ ನೋಡಿ ನೋಡಿ ನೋಡಿ ಸಾಕಾಯ್ತು ಒಂದಿವ್ಸ ಕೇಳಿದ್ರು ಏನು ನೀನು ಹೀಗೆ ಪಾಠಕ್ಕೆ ಬಂದ್ರು ಕೂಡ ಪಾಠದಲ್ಲಿ ಮನಸ್ಸೇ ಕೊಡಲ್ಲ ನೀನು ನಿನಗೆ ಪಾಠದಲ್ಲಿ ಆಸಕ್ತಿ ಇಲ್ವಾ ಅಂತ ಕೇಳ್ ಆಗ ಪಾ ನೀನ್ ಮಾಡಿದ ಪಾಠ ನಂಗೆಲ್ಲ ಗೊತ್ತುಂಟು ಆಚಾರ್ಯೆ ನನಗೆ ಅದು ಕೇಳಿ ಕೇಳಿ ಸಾಕಾಗಿದ ಓ ಪಾಲಿ ಕಲ್ತವನು ನೀನು ಎಲ್ಲ ಗೊತ್ತಿದೆ ಅಂತ ಹೇಳುದು ಸರಿ ನಿನ್ನೆ ಮೊನ್ನೆಲ್ಲ ಹೇಳ ಅಂದು ಅವನು ಶುರು ಮಾಡಿದ ಪುಣ್ಯಾತ್ಮ ಶುರು ಮಾಡಿದ್ರೆ ಇವತ್ತು ನಿಂತ ಪಾಠ ನಾಳೆ ಆಗ್ಬೇಕನ್ನ ಪಾಠ ನಾಡಿದ್ದಾಗ್ಬೇಕಾದ ಪಾಠ ಅದ್ರ ನಾಡಿದ್ದಾಗ್ಬೇಕಾದ್ ಪಾಠ ಅಷ್ಟನ್ನು ಗಡಬಡ ದಡ ಅಂತ ತೈತರಿಯ ಶಾಖೆಯ ಸಂಹಿತೆಯ ಅಷ್ಟೂ ಭಾಗಗಳನ್ನು ಉದ್ಘರಿಸಿದ ಅದು ತಪ್ಪಿಲ್ಲದೆ ಗುರುಬಲ್ಲೆಡಿದ್ರು ನೀನ್ ಯಾವಾಗಾದ್ರೂ ಪಾಠ ಆ ಒಟ್ಟು ನನಗೊಂದು ಸಂತೋಷ ನೀ ಇಲ್ಲಿ ಇದ್ದಿಂತ ಬರದೇ ಇರಬೇಡ ಎಷ್ಟೊಟ್ಟಿಗೆ ಆದ್ರೂ ಬಾ ಅಂತ ಹೇಳಿ ಅವ್ರ ಪಾಠ ಹೊರಟೋಗುದು ಅದರ ಜೊತೆಗೆ ಆ ಹುಡುಗ ಉಳಿದ ಹುಡುಗನ ಜೊತೆಗೆ ಅವನು ಒಡನಾಟ ಹೇಗಿತ್ತು ಅಂತ ನಾರಾಯಣ ಪಂಡಿತರು ವರ್ಣಿಸ್ತಾರೆ ತುಂಬಾ ಅದ್ಭುತ ಆ ಹುಡುಗನ ಮೇಲೆ ಬೇರೆ ಬೇರೆ ಆಟಗಳು ಇದ್ದೇ ಇರ್ತವೆ ಓಡುವ ಆಟ ಹುಟ್ಟುವ ಆಟ ಎತ್ತುವ ಆಟ ಬೀಳಿಸುವ ಆಟ ಇರುತ್ತೆ ಎಲ್ಲ ಆಟಗಳಲ್ಲೂ ಕೂಡ ಈ ಹುಡುಗನದ್ದು ಎಲ್ಲರಿಗಿಂತ ಮುಂದೆ ಒಂದು ಹೆಜ್ಜೆ ಯಾವುದೇ ಆತ ತೋರಿಸಿ ನೀರಲ್ಲಿ ಈಜುಲಿದ್ದ ನೀರಿಗಿಂತ ಹಾಸ್ಟು ಈಜುತ್ತಿದ್ದ ಮರ ಹತ್ತದ ಕೋತಿಗಿಂತ ಜಾಸ್ತಿ ಕಲಿತಿದ್ದ ಹಾರುತ್ತಿದ್ದ ಇನ್ನೇನು ಬೇಡಿಸುದ ಭೀಮನನ್ನೇ ಮಲಗಿಸ್ತಿದ್ದ ಅನ್ನುವಷ್ಟು ಅವ್ರೆಲ್ಲ ಮಾತಾಡಿಕೊಳ್ಳುದು ಇವನು ಭೀಮನಿಗೆ ಸದಾ ಇದ್ದಾನೆ ಅಂತ ನೀವು ಮಹಾಭಾರತದಲ್ಲಿ ಓದಿದ್ರೆ ಈ ವರ್ಣನೆ ಏನಿದೆ ಅಷ್ಟೂ ಭೀಮನ ಬಾಲ್ಯದ ವರ್ಣನೆಯಲ್ಲಿ ಬರುತ್ತೆ ಈ ಕಾಡಿನಿಂದ ಅವರು ಸುಮಾರು ಹದಿನಾಲ್ಕು ಹದಿನೈದು ವಯಸ್ಸಿಗೆ ಹಸ್ತಿನಾವತಿಗೆ ಬಂದಾಗ ಕೃಪಾಚಾರ್ಯರಲ್ಲಿ ಪಾಠಕ್ಕೆ ಹೋದಾಗ ಇದೇ ವರ್ಣನೆಯನ್ನ ಮಧ್ವರೆಗೆ ಏನ್ ಹೇಳ್ತಾರೋ ಅದೇ ವರ್ಣನೆಯನ್ನು ವೇದವ್ಯಾಸರು ಹೀಮಾಸೈನ ನಿಯುದ್ಧ ಅಂದ್ರೆ ಮಲ್ಲ ಎತ್ತಿ ಬೀಳಿಸುವುದು ಆ ಕುಸ್ತಿ ಪಟುಗಳ ಪಟುತ್ವವನ್ನು ತೋರಿಸುವುದು ನೀರಿನಲ್ಲಿ ಈಜುದು ಈ ಆ ಮುಟ್ಲಿಕ್ಕೆ ಹೋಗಿ ಆಚೆಯಿಂದ ಈಚೆ ಬರಬೇಕಲ್ವಾ ಅಷ್ಟು ಜನರನ್ನ ಎತ್ತಕೊಂಡು ಬರ್ತಿದೆ ಅಂತ ನೂರು ಜನರ ಒಂದೇ ಸತಿ ಅಕ್ಕಿ ತಗೊಂಡೋಗಿ ಕೆಳಗೆ ಹೋಗಿ ಮನಕ್ಕೆ ಹತ್ತಿ ಮುಟ್ಟು ಬಾಳಂತಂದ್ರೆ ಬರಲ್ಲ ನಾನು ಅಂತ ಒಂದು ಮರದ ಬುಡಕ್ಕೆ ಒದಿದಿದ್ದೆ ನಾನು ಒದ್ರೆ ಮೇಲೆ ಕೂತು ಅವರೆಲ್ಲ ಅಷ್ಟೋ ಜನ ಹಣ್ಣು ಕೆಳಗೆ ಬೀಳ್ತಿದ್ರು ಅಲ್ಲಿ ಆ ಮನದಲ್ಲಿದ್ದ ಹಣ್ಣುಗಳನ್ನು ಮಾತ್ರ ಎತ್ಕೊಂಡು ಎಲ್ಲ ಮುಟ್ಟಿ ಔಟ್ ಅಂತ ಹೇಳಿ ವಾಪಸ್ ಬರ್ತಿದ್ದಾನ ಹೀಗೆ ಅವನ ಆಟ ಅತ್ಯಂತ ಅದ್ಭುತ ಇತ್ತು ಹಾಗೆ ವಾಸುದೇವ ಕೂಡ ಪ್ಲವನ ತೇಜಸ್ಸಿನ ಹಂತನ ಕೇವಲ ನಿಚಿತವ್ ಸತದಾ ಸಕಲಾಂ ಜನನ ಪ್ರಭು ನಿರ್ದೇಶಕರು ಹನುಮಂತನು ನಾನು ಜಿಗಾಸ ವಾದಿಸುತ್ತ ಹಿಂದೆ ಇದೇ ಹನುಮಂತನಾಗಿದ್ದಾಗ ರಾಮಚಂದ್ರನ ಆಣತಿಯನ್ನ ತಲೆ ಮೇಲೆ ಹೊತ್ತು ಸಮುದ್ರವನ್ನೇ ಹಾರಿದವನಿಗೆ ಹೀಗೆ ಮಂಡೆಯಿಂದ ಮಂಡೆಗೆ ಮರದಿಂದ ಮರಕ್ಕೆ ಹಾರುವುದು ಎಂದು ದೊಡ್ಡ ಸಂಗತಿ ಏನಾಗಿರಲಿಲ್ಲ ನೀರಾಟ ಆಡುವಾಗ ಗಿಳಿ ಗೆಳೆಯರೆಲ್ಲ ಮೇಲೆ ಸ್ವಲ್ಪ ಸ್ಪರ್ಧೆಯಿಂದ ಜೋರಾಗಿ ಅವನ ಮೇಲೆ ಪ್ರಯತ್ನ ಮೇಲೆ ಮಾಡಿ ಮುಳುಗಿಸಬೇಕು ಅಂತ ಪ್ರಯತ್ನ ಪಡ್ತಿದ್ರಂತೆ ಅವನು ಯಾ ಯಾರು ತನ್ನನ್ನು ಮುಳುಗಿಸ್ಲಿಕ್ ಬಂದ್ರು ಅವ್ರನ್ನು ಒಟ್ಟಿಗೆ ಇಡ್ಕೊಂಡು ಮುಳುಗ್ತಿದ್ರಂತೆ ಮೇಲೆ ಬರ್ತಿರ್ಲಿಲ್ಲ ಅವರಿಗೆ ಒಳಗೆ ಕೂತು ಬಹಳ ಹೊತ್ತು ಕುಂಭಕದಲ್ಲಿ ಇದ್ದ ಅಭ್ಯಾಸ ಹುಡುಗರು ಕಂಗಾಲಾಗಿ ಬೆಳೆ ಬಿಟ್ಟು ಬಿಡೋನ ಮೇಲೆ ಹೊಡ್ತೀವಿ ಅಂತ ಅದು ನೀವನು ಹಾಗೆ ದುರ್ಯೋಗನಾದಿಗಳು ಬೇಕು ಅಂತವನನ್ನ ಮುಳುಗಿಸ್ಬೇಕು ಅಂತ ಪ್ರಯತ್ನ ಬಿಟ್ರೆ ಅಷ್ಟು ಜನ ಹಿಡ್ಕೊಂಡು ನೀರೊಳಗೆ ಗಂಗೆಯಲ್ಲಿ ಮುಳುಗಿ ಬಿಡುತ್ತಿದ್ದಂತೆ ಮುಳುಗಿದಾಗ ಇವರೆಲ್ಲ ಬೇಸ್ಟಿದ್ದು ಇನ್ನೇನು ಉಸಿರು ಹೋಗುತ್ತೆ ಅನ್ಸ ಬಿಡ್ತಿದ್ದಾನೆ ಅಲ್ಲಿ ತನಕ ಬಿಡ್ತಿರ್ಲಿಲ್ಲ ಹಾಗೆ ಅವರಿಗೆಲ್ಲ ಭೀಮನ ಮೇಲೆ ಕೋಪ ಯಾಕೆ ಅಂದ್ರೆ ಒಂದೇ ಒಂದ್ ಆಟದಲ್ಲಿ ಒಂದೇ ಒಂದ್ ದಿವಸವು ನಮಗೆ ಅವನಿಂದ ಪ್ರಶಸ್ತಿಯನ್ನು ಕಸಿದುಕೊಳ್ಳಿಕ್ ಆಗ್ತಿರ್ಲಿಲ್ಲ ಅದು ಚಿಕ್ಕಂದಿನಿಂದ ಬೆಳೆದ ಕೋಪ ದ್ವೇಷ ಅದು ಒಳಗಿನಿಂದ ಸಹಜವೂ ಹೌದಾಗಿತ್ತು ಇದೆಲ್ಲ ನೆಪವೂ ಆಯ್ತು ಅವನ್ ಯಾವತ್ತೂ ಕೂಡ ಅವ್ರ ಮೇಲೆ ಜಿದ್ದಿನಿಂದ ಆಟ ಆಡಿದ್ದಲ್ಲ ಭೀಮಸೇನೆ ಅದನ್ನು ಮಹಾಭಾರತವೇ ಹೇಳುತ್ತೆ ಹುಡುಗಾಟದಿಂದ ಎಲ್ಲರಂತೆ ಆಡುವಾಗ ತಾನು ಆಡುತ್ತಿದ್ದಷ್ಟೇ ಬಿಟ್ಟರೆ ದುಲಿಯೋಧನ ಅದನ್ನು ಪರ್ಸನಲ್ ಆಗಿ ತಗೊಂಡು ಸ್ಪೋರ್ಟಿಂಗ್ ಅಂತ ನಾವು ಏನು ಸ್ಫೂರ್ತಿ ಅಂತ ಹೇಳ್ತೇವೆ ಅದನ್ನು ಬಿಟ್ಟೆ ತಾನು ಹಠಕ್ಕೆ ಬಿದ್ದು ಅಂತವನ್ನ ಉಳಿಸಬಾರದು ಮಾಡ್ತಾನು ಹದಿನಾರನೇ ವಯಸ್ಸಲ್ಲಿ ಕೊಲ್ಲಬೇಕು ಅಂತ ಪ್ರಯತ್ನ ಮಾಡಿದ್ದು ಯಾರಾದ್ರೂ ಇಪ್ಪತ್ತೈದು ಮೂವತ್ತು ವಯಸ್ಸಾಗಿ ಅಧಿಕಾರವನ್ನೇನು ಅಲ್ಲ ಅವರು ಆಡುವ ಸಂದರ್ಭದಲ್ಲಿ ಅವರನ್ನು ಕೊಲ್ಲಬೇಕು ಅಂತ ಅವನಿಗೆ ವಿಷದ ಅಡ್ಡಿಗೆ ನುಣಿಸಿ ನೀರಿನಲ್ಲಿ ಕಾಲಿಗೆ ಸರಪಳಿ ಹಾಕಿ ಕಟ್ಟಿನ ಸಮುದ್ರದಲ್ಲಿ ಆ ಗಂಗೆಯ ಪ್ರಮಾಣ ಕೋಟಿಯನ್ನು ಆಳುವ ಜಾರಿನಲ್ಲಿ ಎಸಿತಾರೆ ದೇವರೇ ಅವರು ಸಹಜವಾಗಿ ಶ್ವಾಸದ ದೇವರೇ ಸರ್ಥಗಳೆಲ್ಲ ಕಚ್ಚೆ ಹಲು ಮುರ್ಕೊಂಡು ಹೊಟ್ಟೋದು ಆದ್ರೆ ಇದು ಒಂದೆರಡು ಸಲ ಅಲ್ಲ ನಮಗೆ ಗೊತ್ತಿರೋದೊಂದು ಎರಡು ಕತೆ ಮೂರು ಕತೆ ಮಾತ್ರ ಮಹಾಭಾರತದಲ್ಲಿ ಸೂಕ್ಷ್ಮವಾಗಿ ಒಂದ್ ಹೇಳ್ತಾರೆ ನೂರಾರು ಬಾರಿ ಇಂಥ ಅಟೆಂಪ್ಟ್ ಗಳನ್ನ ಮಾಡಿದಾಗ್ಲೂ ಒಂದೊಂತಿ ಒಂದೊಂದು ವಿದರ ಒಂದು ಭೀಮಸೇನ ಅಹ್ ಕಂಡಾಪಿನಲ್ಲಿ ಅವರೆಲ್ಲ ಪಾರಾದ್ರು ಅವರನ್ನೆಲ್ಲ ರಕ್ಷಿಸುವುದಾಯಿತು ಇದು ಒಂದೆರಡು ಸಲ ಮಾಡಿದ್ದಲ್ಲ ದುರ್ಯೋಧನ ಪ್ರತಿ ಹಂತದಲ್ಲೂ ಅವರನ್ನು ಕೊಲ್ಲಬೇಕು ಅಂತ ಪ್ರಯತ್ನ ಪಟ್ಟಿದ್ದಾರೆ ಹಾಗೆ ಇಲ್ಲಿ ಆತರ ಯಾರು ಮೇಲೆ ದಬ್ಬಾಳಿಗೆ ಮಾಡೋದಿಲ್ಲದೆ ಇದ್ರು ಅವನ ಅತಿಯಾದ ಆ ಚುರುಕುತನದಿಂದ ಎಲ್ಲರೂ ಬಹಳ ಖುಷಿ ಹಿಡಿಯುವುದು ಬಿಡಿಸಿಕೊಳ್ಳುವುದು ಅಂದ್ರೆ ಹಿಂದೆ ಆಟ ಎಲ್ಲ ಅಂದ್ರೆ ಒಂದು ತೆಂಗಿನಕಾಯನ್ನ ನೆಲಕ್ಕೆ ಒತ್ತಿ ಹಿಡಿಬೇಕೊಬ್ಬ ಅದನ್ನ ಮೂವತ್ತೈದ್ ನಲವತ್ ಜನ ಒಟ್ಟಿಗೆ ಬಿದ್ದು ಅವನ ಕೈಯಿಂದ ತೆಂಗಿನಕಾಯನ್ನ ನೆಲದಿಂದ ಬಿಡಿಸಿ ಮೇಲಕ್ಕೆ ಎತ್ತಿ ತೆಂಗಿನಕಾಯಿ ಬಿಡಿಸ್ಕೊಡ್ಬೇಕು ಆಚಾರದಲ್ಲಿ ಈಗ ಎಷ್ಟು ಜನ ಎಷ್ಟು ತರ ಏನೆಲ್ಲ ಮಾಡಿ ಕುಸ್ತಿ ಮಾಡಿ ಬಿಟ್ಟರು ನೆಲದಿಂದ ತೆಂಗಿನಕಾಯಿ ಎರ್ಲಿಕ್ಕೆ ಆಗ್ತಿರ್ಲಿಲ್ಲ ಆಮೇಲೆ ತೆಂಗಿನಕಾಯಿನ ಒಂದೇ ಏಟಿಗೆ ಹೊಡೆಯುದು ನೆಲದಲ್ಲಿಟ್ಟು ಒಂದ್ ಏಟಿಗೆ ಅದು ಪುರಿಯಾಗಿ ಹಾಗೆಲ್ಲ ಆಟ ಆಡಿಸಿದ್ರು ಅಂತ ಅದು ಇಲ್ಲಿ ಮಾತ್ರ ಅಲ್ಲ ಮುಂದೆ ಅವರು ಶಿಷ್ಯರಿಗೂ ಹಾಗೆ ಮಾಡಿಸಿದ್ರು ಅಂತ ಮುಂದಿನ ಕಥಲೆಯಲ್ಲಿ ಬರುತ್ತೆ ಅವರು ಜಾನ್ ಅಬ್ರಾಹಂ ವರ್ಗೀಸ್ ಅಂತ ಒಬ್ಬ ವಂಡರ್ ಆಫ್ ದಿ ವರ್ಲ್ಡ್ ಅಂತ ಒಂದು ಪುಸ್ತಕ ಯಾರು ಭಾರತೀಯ ಅಲ್ಲ ಅವನು ಯಾವುದು ನಮ್ಮ ಈ ಯಾವುದೇ ಮಠ ಮಾನ್ಯಗಳ ಶಿಷ್ಯ ಅಲ್ಲವನು ಅವನು ಅಮೆರಿಕದ ಯಾವುದೋ ಒಂದು ಪ್ರಸಿದ್ಧ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಅವನು ಅವನಿಗೇನು ಏನ್ ಧೈರ್ಯ ಚಿತ್ತವೋ ಗೊತ್ತಿಲ್ಲ ಅವನು ಹುಡುಕೊಂಡಿದ್ದಾನೆ ಇಡೀ ಜಗತ್ತಿನಲ್ಲಿ ಎಲ್ಲಾ ಕಡೆ ಇರುವ ಅತ್ಯಂತ ಅದ್ಭುತವಾದ ಫಿಲಾಸಫರ್ಸ್ಗಳು ಯಾರು ಮತ್ತು ಪರಿಪೂರ್ಣವಾದ ಕಲ್ಪನೆಯಿಂದ ಒಂದು ತತ್ವವನ್ನು ಬೋಧಿಸಿದವರು ಯಾರು ಹಠಕ್ಕೆ ಬೀಳದೆ ಸತ್ಯವನ್ನೇ ಹೇಳ್ತೇನೆ ಅದನ್ನು ಬಿಟ್ಟು ಬೇರೆ ಬಗ್ಗೆ ನಾನು ತಲೆಗಡಿಸಿಕೊಳ್ಳುವುದಿಲ್ಲ ಅಂತ ಮುಕ್ತವಾಗಿ ಮಾತನಾಡಿದವರು ಯಾರು ಅಂತ ಅವನು ವಿವೇಚನೆಯಲ್ಲಿ ಜಗತ್ತಿನಲ್ಲಿ ನಾಲ್ಕು ಜನರ ಹೆಸರನ್ನು ಉಲ್ಲೇಖ ಮಾಡ್ತಾನೆ ಇನ್ನು ಮೂರು ಜನರ ಹೆಸರೇ ಕೇಳಿಲ್ಲ ಬಿಡಿ ಅದರಲ್ಲಿ ಭಾರತದಲ್ಲಿ ಒಬ್ಬರೇ ಒಬ್ಬರನ್ನು ಅವನು ಗುರುತಿಸಿ ಹೇಳುವುದು ಮಧ್ವಾಚಾರ ಹೀ ಈಸ್ ಎ ರಸ್ಲರ್ ಹೀ ಈಸ್ ಎನ್ ಹೀ ಈಸ್ ಎ ಮೌಂಟನೇರ್ ಅನು ಬೆಟ್ಟ ಹಾಡ್ತಿದ್ದ ಸಂಗೀತ ಹಾಡ್ತಿದ್ದ ಒಂದು ಸಕಲ ಕಲಾವಲ್ಲದ ಅನ್ನೋ ಶಬ್ದ ಇದೆ ಅಲ್ವಾ ಅದು ಪರ್ಫೆಕ್ಟ್ ಆಗಿ ಒಪ್ಪುವಂತದ್ದು ಮಧ್ವಾಚಾರ್ಯ ಬದುಕಿನಲ್ಲಿರುವಂತಹ ಇನ್ಯಾರು ನಾವು ಆ ಕಾಣುವುದಿಲ್ಲ ಮತ್ತೆ ಏನ್ ಹೇಳ್ಬೇಕು ಅದನ್ನ ಸ್ಪಷ್ಟವಾಗಿ ಸ್ಫುಟವಾಗಿ ಯಾರು ಭಯವಿಲ್ಲದೆ ನಿರ್ಬಿಡೆಯಲ್ಲಿ ಹೇಳುವ ಶಾಸ್ತ್ರದ ಅಡಿಯಲ್ಲಿ ಅನುಭವದ ಮೂಸೆಯಲ್ಲಿ ಬಂದ ಸಂಗತಿಯನ್ನು ಹೇಳುವರು ಅವ್ರು ಅಂತ ನಾನು ಇದನ್ನ ಯಾಕೆ ಹೇಳಿದೆ ಅಂದ್ರೆ ಯಾವಾಗ ಏನಿದು ಉದುರಿ ಬಿದ್ದವ್ರು ಏನಾದ್ರು ಹೇಳಿದ್ರೆ ಅದು ದೊಡ್ಡ ವಿಷಯ ನಮ್ಮಲ್ಲೇ ನಾರಾಯಣ ಪಂಡಿತಾಚಾರ ಹೇಳಿದ್ರೆ ಅಯ್ಯೋ ತುಂಬ ಹೇಳ್ತಾರೆ ಅವ್ರಿಗೆ ಗುರು ಭಕ್ತಿ ಜಾಸ್ತಿ ಆದಾಗ ಎಲ್ಲ ಹೊಗಳ ನಾವು ಹೇಳಲ್ವ ಎಷ್ಟೋ ನಮ್ಮ ಗುರುಗಳ ಬಗ್ಗೆ ಗೊತ್ತಿದೆ ಹೊರಗಿರಿದ್ದ ಏನ್ ಇರಲ್ಲ ಅವರನ್ನ ಸಮಾಜದಲ್ಲಿ ದೊಡ್ಡದಾಗಿ ಬಿಂಬಿಸುವುದಕ್ಕೋಸ್ಕರ ಏನೇನೋ ಕೆಲವು ನಿಜ ಇರುತ್ತೆ ಇಲ್ಲ ಅಂತಿಲ್ಲ ಆದ್ರೆ ಅದು ಸು ಅಂದ್ರೆ ಸುಕ್ಕಿ ಉಂಟೆ ಅಂತ ಆಗಿರುತ್ತೆ ಇದು ಒಂದು ಶಬ್ದಕ್ಕೋಗಿ ನೂರು ಶಬ್ದಗಳು ಜಾಸ್ತಿ ಆಗಿರುತ್ತೆ ಹಾಗೆ ಇಲ್ಲಿ ಆ ವಾಸುದೇವನ ಅಪರಿಮಿತವಾದ ಬಲವನ್ನ ಅವನು ತಾನು ಮಾತ್ರ ಅಲ್ಲದೆ ತನ್ನ ಜೊತೆಗಿದ್ದ ಎಲ್ಲ ಹುಡುಗರಿಗೂ ಮಲ್ಲ ಯುದ್ಧವನ್ನ ಹೇಳಿಕೊಡ್ತಿದ್ದ ಪಟ್ಟುಗಳನ್ನ ಅಭ್ಯಾಸ ಮಾಡಿಸ್ತಿದ್ದ ಈಜುದನ್ನ ಹೇಳಿಕೊಡ್ತಿದ್ದ ಎಲ್ಲ ವಿದ್ಯೆಗಳಲ್ಲೂ ತನ್ನ ಜೊತೆ ಇದ್ದವರಿಗೆಲ್ಲ ಒಳ್ಳೆ ಅಭ್ಯಾಸ ಮಾಡುತ್ತಿದ್ದ ಹೀಗೆ ಅವನ ವಿದ್ಯಾಭ್ಯಾಸ ಮುಗಿಯುವಾಗ ಒಂದ್ಸತಿ ನಾರಾಯಣ ಅಂತ ಅವರ ಮಗ ಇದ್ದ ಆ ತೋಟಂತಿಂದ ಮಗ ಅವನು ಮತ್ತೆ ಇವನು ಬಹಳ ಗೆಳೆಯರು ಅವನಿಗೊಂದು ಹುಟ್ಟಿನಿಂದಲೇ ಒಂದು ವಿಚಿತ್ರವಾದ ತಲೆನೋವಿತ್ತು ಯಾವಾಗ್ಲೂ ತಲೆನೋವು ತಲೆನೋವು ಅಂದ್ರೆ ಬೆಳಕು ನೋಡ್ಲಿಕ್ಕಾಗಲ್ಲ ಯಾರಾದ್ರೂ ಮಾತಾಡಿಸಿದ್ರೆ ಮಾತು ಕೇಳಲಿಕ್ಕಾಗಲ್ಲ ತಲೆ ಒಳಗಿನಿಂದ ಸಿಡಿತಾ ಇದ್ರೆ ಪ್ರಪಂಚವೇ ಒಳಗೆ ನಿಂತು ಗುಡುಗುಡು ತಲ್ಲಾಗ್ತಾ ಇದೆ ಅನ್ನುವಷ್ಟು ವೇದನೆ ಆ ವೇದನೆಯಿಂದ ಅವನು ಒಂದ್ಸರ್ತಿ ಜೊತೆಗಿರುವ ವಾಸುದೇವನ ಹತ್ರ ನನ್ನಿಂದ ಆಗದ ಈ ನೋವನ್ನ ತಡ್ಕೊಳ್ಳಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಅಂತ ಕಣ್ಣೀರ್ ಹಾಕಿದ ಹಾಗಿದ್ರೆ ಕೂಡ್ಲೆ ಆಚಾರ್ಯರು ಅದು ಕಾಡಿನಲ್ಲಿ ಅವರು ಏಕಾಂತದಲ್ಲಿ ಏನೋ ಕಟ್ಟಿಗೆ ಸಂಗ್ರಹ ಮಾಡುತ್ತಾ ಬರುವಾಗ ಈ ಪ್ರಸಂಗ ಅವನಿಗೆ ಎದುರಾಗದ್ರಿಂದ ಅವನು ಹೇಳ್ಕೊಂಡಾಗ ತಕ್ಷಣ ಬಾರಿ ಇಲ್ಲಿ ಹೇಳಿ ಅವನ ಕಿವಿಯನ್ನು ಹಿಡಿದು ಎಳೆದು ಅಲ್ಲಿಗೆ ಒಂದ್ಸರ್ತಿ ಜೋರಾಗಿ ಗಾಳಿ ಓದಿ ತಲೆ ಅದನ್ನು ಹೊಲಿತು ಬಡಿಯುವಂತಾಗಿದೆ ನಮ್ಗೆ ವಿಚಿತ್ರ ಅನ್ಸುತ್ತೆ ಏನೋ ಪವಾಡ ಅಲ್ಲ ಪವಾಡ ಅಲ್ಲ ಆ ಟೆಕ್ನಿಕ್ ಅನ್ನ ಇವತ್ತು ಮಾಡಿ ಬಲ್ಲ ಅವರು ಇದ್ದಾರೆ ನಂಗೆ ಅವರ ಹೆಸರು ಗೊತ್ತಿಲ್ಲ ನೆನಪಿಲ್ಲ ಒಬ್ರು ಪಾಚಕದಲ್ಲಿ ಒಂದು ಗುರುಕುಲ ಇತ್ತು ಆ ಗುರುಕುಲಕ್ಕೆ ಒಬ್ರು ಯಾರೋ ಆಯುರ್ವೇದದ ವೈದ್ಯರು ಬಂದಿದ್ರು ಹಳ್ಳಿಯವರು ಅಲ್ಲಿ ಅವರು ಹೀಗೇನೆ ಆ ಮಗು ಯಾವ ಒಂದು ತುಂಬಾ ತಲೆನೋಂತ ತಿಂಗಳೇ ಯಾವಾಗ ನೋಡಿದ್ರು ವಾರದಲ್ಲಿ ನಾಲ್ಕು ದಿವಸ ತಲೆನೋವು ಕ್ಲಾಸಿಗೆ ಬರ್ಲಿಕ್ಕಾಗುದಿಲ್ಲ ಕೂತ್ಕೊಡ್ಲಿಕ್ಕಾಗುದಿಲ್ಲ ಅಂತ ಆ ಮಗುವನ್ನ ಅವರು ಕಿವಿ ಹೀಗೆ ಹಿಡಿದು ಎರದು ಗಟ್ಟಿಯಾಗಿ ಒಂದು ಊದಿದ್ರು ಊದಿದಾಗ ಹೋದ ತಲೆನೋವು ಇವತ್ತಿಗೂ ಆ ಹುಡುಗರ ತಲೆನೋವು ಇಲ್ಲ ಕೊನೆ ಆ ಹುಡುಗರನ್ನು ಕೇಳಿದ್ರು ಇದು ನೀವು ಹೇಗ್ ಮಾಡಿದ್ರಿ ಅದಕ್ಕೆ ಅವ್ರು ಹೇಳಿದ್ರು ಆ ಮಕ್ಕಳಿಗೆ ಹೇಳಿಕೊಟ್ರು ಕೂಡ ಏನಂದ್ರೆ ಇದೇನು ದೊಡ್ಡ ವಿದ್ಯೆ ಅಲ್ಲ ಸರಿಯಾದ ಒಂಚೂರು ಸರ ನಮ್ಮ ದಿಗಿ ಹಿಡಿದ್ರು ಕಿವಿಯನ್ನು ಒಂದು ಆ್ಯಂಗಲ್ ಸ್ಟ್ರೈಟ್ ಆಗುತ್ತೆ ಒಂದು ಅನ್ಕೊಂಡು ಹುಕ್ಕು ಇರು ಅದು ಸ್ಟ್ರೈಟ್ ಆಗಿ ನೀವು ಮಾಡ್ಲಿಕ್ಕೆ ಹೋಗ್ಬೇಡಿ ಅದೊಂದು ಅದಕ್ಕೊಂದು ಕ್ರಮ ಇದೆ ಆದ್ರೆ ಅಲ್ಲಿಯ ವಾರ್ಡನ್ ಅದನ್ನ ಕಲ್ತು ಆಮೇಲೆ ಯಾರೇ ತಲೆನೋವು ಅಂತ ತಪ್ಪಿಸ್ಲಿಕ್ಕೆ ಹೋದ್ರೆ ಊದ್ ಬಿಡ್ತೇನೆ ಅಂತ ಹೇಳಿದ್ರೆ ಹೋಗ್ತಿದ್ರು ಕ್ಲಾಸಿಗೆ ಸುಮ್ಮನೆ ತಪ್ಪಿಸ್ಬೇಕು ಅಂತ ತಲೆನೋವು ತಂದಾಗೆಲ್ಲ ನನಗೆ ಗೊತ್ತ ಟೆಕ್ನಿಕ್ ನಾನು ಅಂತ ತಲೆನೋವು ತೆಗೆದು ಹೌದು ಕ್ಲಾಸಿಗೆ ಅಂತ ಕಳಿಸ್ತಿದ್ವಿ ಅಂದ್ರೆ ಅದು ಅದು ಒಂದು ಗಾಳಿಯನ್ನು ಉಪಯೋಗಿಸುವ ತಲೆಯಲ್ಲಿ ಯಾವುದೋ ಒಂದು ಬ್ಲಾಕೇಜ್ ಇದ್ದಾಗ ಒತ್ತಡದಿಂದ ಬರ್ತಾ ಬೇರೆ ಬೇರೆ ಕಾರಣಗಳಿಗೆ ಬರುತ್ತೆ ಒಂದೇ ಕಾರಣ ಬರುವುದಿಲ್ಲ ಹಸಿಡು ಬರಬಹುದು ಒತ್ತಡದಿಂದ ಬರಬಹುದು ತುಂಬಾ ಬಿಸಿಲಿ ಓಡಾಡಿ ಬರಬಹುದು ಕಣ್ಣು ತುಂಬಾ ನಾವು ಸಂಕುಚಿತಗೊಳಿಸಿ ಕಣ್ಣಿನ ದೃಷ್ಟಿಕಾವಣಿಯಾದಾಗ ಉಪ್ಪು ಬಿಂದಿದಾಗ ಬೇರೆ ನರ್ವಸಿಸ್ಟಮ್ ಅಲ್ಲಿ ಒಂದು ತಲಾ ಬ್ಲಾಕೇಜ್ ಆಗಿ ತಲೆ ನೋವು ಬೇಕು ಹೀಗೆ ನೂರಾರು ಕಾರಣ ಇದೆ ಕೆಲವರಿಗೆ ತಲೆ ಎಣ್ಣೆ ಆಗ್ತದೆ ಬರುತ್ತೆ ಇನ್ನು ಕೆಲವರಿಗೆ ಏನೇನು ಕೆಲವು ತೀರ್ಪುರ ಆಗಲ್ಲ ಹೀಗೆ ಕೆಲವು ಪದಾರ್ಥಗಳ ಅಲರ್ಜಿಯಿಂದಾಗಿ ಆಗುತ್ತೆ ಒಟ್ಟಂತೂ ಇವತ್ತಿಗೆ ನಮ್ಗೆ ತಲೆನೋವು ಬಂದ್ರೆ ಪರಿಹಾರ ಏನು ಅಂತ ಕೇಳಿದ್ರೆ ನಿಜವಾಗಿ ಅಭ್ಯಾಸ ಮಾಡಬಹುದಾದ ಮೂರನೆಯ ಸ್ವರ್ಗದ ಐವತ್ಮೂರನೇ ಶ್ಲೋಕವನ್ನು ನಾವು ನಿತ್ಯ ಪಠನೆ ಮಾಡಿದ್ರೆ ನಂಗೆ ಅದೆಲ್ಲ ಟೆಕ್ನಿಕ್ ಗೊತ್ತಿಲ್ಲ ಆದ್ರೆ ಆಚಾರ್ಯರು ತಲೆನೋವು ಬಂದ ಹುಡುಗರಿಗೆ ತಾವು ಗಾಳಿ ಊದಿ ಮತ್ತೆ ಯಾವತ್ತೂ ತಲೆನೋವು ಬರದಂತೆ ಪರಿಹಾರ ಮಾಡಿದ್ರು ಅಂತ ಹೇಳುವ ಒಂದು ಶ್ಲೋಕ ಇದು ಪ್ರಿಯವಯಸ್ಸು ಶಿರೋ ಗುರು ವೇದನಾ ಅಶವಯ ಸವಿ ಮುಖವಾಯುನಾವಣ ಗೋಚರಿತೆ ನ ಕದಾಚನ ಅಂತ ಈ ಶ್ಲೋಕವನ್ನು ನಾವು ಮಿನಿಮಮ್ ಒಂದು ಇಪ್ಪತ್ತೆಂಟು ಸತಿ ಹೇಳಿಕೊಂಡು ಮಹಾಶೀರ್ಷಮುದ್ರ ಅಂತ ಬಂದಿದೆ ಈ ಹೆಕ್ಟರ್ನ ಗುಡಕ್ಕೆ ತೋರು ಬೆರಳನ್ನು ಒತ್ತಿ ಉಳಿದ ಮಧ್ಯದೇ ಹೆಕ್ಟರ್ಗಳನ್ನು ಹಿಡಿದು ಒಂದು ಸುಮಾರು ಇಪ್ಪತ್ತು ನಿಮಿಷ ನೀವು ಹೀಗೆ ಹಿಡಿದು ಕೂದ್ರೆ ಈ ಎಲ್ಲಿ ಏನೇನು ಉಸಿರಿನ ಓಡಾಟ ಇಲ್ಲದೆ ಪ್ರಾಣ ಶಕ್ತಿಯ ಪ್ರವಾಹ ತಡೆ ಹಿಡಿದಿರುತ್ತೋ ಅದೆಲ್ಲ ಪರಿಹಾರ ಆಗಿ ತಲೆನೋವು ತಾನಾಗಿ ಜಾರಿ ಹೋಗುತ್ತೆ ಸ್ವಲ್ಪ ಹೊತ್ತು ತೇಗ್ ಬರ್ಲಿಕ್ಕೆ ಶುರುವಾಗುತ್ತೆ ಅದು ಆಹಾರದ ಸಮಸ್ಯೆಯಿಂದಾದ್ರೆ ನಾಕ್ ತೇಗ್ ಬರ್ಲಿಕ್ಕೆ ಶುರುವಾಗುತ್ತೆ ತೇಗು ನಿಮ್ಗೆ ಕ್ಲಿಯರ್ ಆಗ್ತಾ ಇದೆ ಅಂತ ಅದರ ಜೊತೆಗೆ ದೀರ್ಘವಾದ ಉಸಿಗಾಟ ಮತ್ತು ಈ ಶ್ಲೋಕದ ಪರಿಪಾಠ ಇಷ್ಟು ಮಾಡಿದ್ರೆ ಎಂಥ ಕಲೆ ನಮಗಿದ್ರು ಕೂಡ ಪರಿಹಾರ ಆಗುತ್ತೆ ಅಂದ್ರೆ ನನಗೆ ನಾವು ಏನ್ ಮಾಡ್ಬೇಕು ಅನ್ನೋದು ಗೊತ್ತಾದ್ರೆ ನಾವು ಕತೆ ಕೇಳಿದ ಕ್ಲಾಭ ನಾರಾಯಣ ಪಂಡಿತರ ಒಂದೊಂದು ಮಾತು ಕೂಡ ಒಂದು ಮಂತ್ರ ಸಿದ್ಧವಾದ ಮಂತ್ರದುಲ್ಯವಾದ ನಮ್ಮ ಜೀವನದ ರೋಗಗಳನ್ನು ಪರಿಹರಿಸುವ ಔಷಧ ಅದು ಅದನ್ನು ಸರಿಯಾಗಿ ಬಳಸಿಕೊಂಡ್ರೆ ಇಂಥ ನೂರಾರು ಪರಿಹಾರಗಳನ್ನ ಧೈರ್ಯದಲ್ಲೇ ನಾವು ನೋಡ್ಲಿಕ್ಕೆ ಸಿಗುತ್ತೇವೆ ಐವತ್ ಮೂರನೇ ಶ್ಲೋಕ ಮೂರನೇ ಸರ್ಗದ ಐವತ್ ಮೂರನೇ ಶ್ಲೋಕ ಪ್ರಿಯವಯಸ್ಕ ಅಂತ ಶುರುವಾಗುತ್ತೆ ಪ್ರಿಯ ವಯಸ್ಸ್ಯ ಅಂದ್ರೆ ಮಿತ್ರ ಮಿತ್ರನ ತಲೆನೋವನ್ನು ಆಚಾರ್ಯರು ಕಾಡಿನಲ್ಲಿ ಏಕಾಂತದಲ್ಲಿರಬೇಕಾದಾಗ ಕಿವಿ ಬೂದಿ ತೆಗೆದ್ರು ಇಷ್ಟು ಆ ಶ್ಲೋಕದ ಒಟ್ಟು ಅಭಿಪ್ರಾಯ ಹೀಗೆ ಆ ಪಾಠ ನಡೆಯಿತು ಗುರುಗಳ ಪರ ಗುರು ದಕ್ಷಿಣೆಯನ್ನ ಗುರುಗಳಿಗೆ ಕೊಡ್ಬೇಕಲ್ವ ಗುರುಗಳು ಪಾಠ ಮಾಡಿದ ಮೇಲೆ ಅದನ್ನು ವಾಪಸ್ ಒಪ್ಪಿಸು ಅಂತ ಹೇಳ್ತಿದ್ರು ಇವನು ವಾಪಸ್ ಒಪ್ಪಿಸುವ ನೆಪದಲ್ಲಿ ಐತರಿಯೋಪನಿಷತ್ತಿನ ಪಾಠ ಆದದ್ದನ್ನ ಅದಕ್ಕೆ ವಿಶೇಷವಾದ ವಿವರಣೆ ಜೊತೆಗೆ ಅರ್ಥ ಹೇಳಿ ಗುರುಗಳಿಗೆ ಅವರಿಗೆ ಗೊತ್ತೇ ಇಲ್ಲ ಆ ಪಾಠದಲ್ಲಿ ಅಂತ ಅರ್ಥಗಳಿವೆ ಅಂತ ಪೂರ್ವದ ಯಾವುದೇ ಅಜ್ಞಾನದ ಹಿನ್ನೆಲೆಯಲ್ಲಿ ಅವರು ಪಾಠ ಮಾಡಿದ್ರು ಆದ್ರೆ ಇವರು ನಿಜವಾದ ಅರ್ಥ ಏನು ಅಂತ ಹರಿಪಾದಮ್ಯದ ಸರಿಯಾದ ಕಲ್ಪನೆಯನ್ನು ಉಪನಿಷತ್ತಿನ ಮುಖೇನೆ ಗುರುಗಳಿಗೇ ಬೋಧಿಸಿ ಗುರು ರಕ್ಷಣೆಯನ್ನು ಕೊಟ್ಟು ನಾನು ಅಧ್ಯಯನ ಹೊರಡುತ್ತೇನೆ ಅಂತ ನಮಸ್ಕಾರ ಮಾಡಿ ಹೊರತ ಸುಮಾರು ಆವಾಗ ಅವನಿಗೆ ಹತ್ತು ವರ್ಷ ಹತ್ತು ವರ್ಷ ಅಂದ್ರೆ ಅಷ್ಟೊತ್ತಿಗೆ ಒಂದು ಶಿಕ್ಷಣ ಮುಗಿದೋಗಿದೆ ಎಲ್ಲಾ ವೇದಗಳು ಪಾಠ ಮಾಡಿ ಮುಗಿಸ್ಬಿಟ್ಟಿದ್ದಾರೆ ಗುರುಗಳು ಅದು ಕೃಷ್ಣ ಅರವತ್ನಾಲ್ಕು ದಿವಸದಲ್ಲಿ ಅರವತ್ನಾಲ್ಕು ವಿದ್ಯೆ ಕಲ್ತ ಅಂತಿದ್ದ ಹಾಗೆ ವೇದವಾಸರ ಪರಮ ಶಿಕ್ಷೆ ಿರಲಿ ಬೇಗ ಬೇಗ ಪಾಠ ಮುಗಿಸ್ಕೊಂಡು ಗುರುಗಳಿಗೆ ಹಾಪದ ಉಪದೇಶ ಮಾಡಿ ಗುರು ದಕ್ಷಿಣ ಕೊಟ್ಟೆ ಅಂತ ಹೇಳಿ ವಾಪಸ್ ಬಂದ್ರು ಒಂದು ದಿವಸ ಎಲ್ಲ ಕಡೆ ಹೋದಲ್ಲೆಲ್ಲ ಅನೇಕ ವಿಷಯಗಳನ್ನ ಜನ ತಪ್ಪು ಕೇಳಿಸ್ಕೊಂಡು ಹೇಗಿದೆ ಅರ್ಥ ಅಂತ ವ್ಯಥಪಡುವುದನ್ನು ನೀವು ಕೇಳ್ತಿದ್ರು ಅಪ್ಪ ಇದ್ದಲ್ಲೆಲ್ಲ ಅಪ್ಪ ಅನೇಕ ವಿಷಯಗಳನ್ನ ಹೇಳ್ತಿದ್ರು ಅಪ್ಪ ಹೀಗೆ ಕೆಲವು ವಿಷಯ ಗೊತ್ತಿಲ್ಲ ಅಂದಾಗ ನಂತರ ಚರ್ಚಿಸ್ತಾ ಇದ್ರು ನಾನು ಅದಕ್ಕೆ ಉತ್ತರ ಕೊಡ್ತಿದ್ದ ಅಪ್ಪನಂತ ಹೇಳ್ತಿದ್ದ ಯಾಕೆ ಸರಿಯಾದ ವಿಷಯ ನಾನು ಹೇಳಿದ್ನೇನು ನಮ್ಮ ಗುರುಗಳ ಚಿಂತನೆಗೆ ವಿರುದ್ಧವಾಗಿ ನಡೆದ್ರೆ ನಾಳೆ ನಮಗೆ ಮಠದಿಂದ ಬಹಿಷ್ಕಾರ ಹಾಕಿದ್ರೆ ಮಠಕ್ಕೆ ಹೋಗಿ ತೀರ್ಥ ಹೋಗ್ಲಿಕ್ಕಿಲ್ಲ ಅಂತ ಆಗುತ್ತೆ ಊಟ ಇಲ್ಲ ಅಂತ ಆಗುತ್ತೆ ಅಥವಾ ನಾವು ಮತ್ತೆ ಸಭೆಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ಲಿಕ್ಕಿಲ್ಲ ಅಂತ ಆಗತ್ತೆ ಅಂತ ಕಾರಣಕ್ಕೆ ಇವ್ ಸಭೆ ಹೇಳಿದ್ರು ಕೂಡ ಅದನ್ನ ಒಪ್ಕೊಳ್ಲಿಕ್ಕೆ ತಯಾರಿ ವಾಪಸ್ ಬರ್ತಿದ್ವಿ ಹುಡುಗ ನಂತರ ಯಾವಾಗ್ಲೂ ಕೇಳ್ತಿದ್ವಿ ಯಾಕೆ ಸತ್ಯವನ್ನು ಹೇಳಿದ್ರೆ ಜನಕ್ಕೆ ಇಷ್ಟು ಕಷ್ಟ ಆಗತ್ತೆ ಒಪ್ಕೊಳ್ಳಿಕ್ಕೆ ಅದಕ್ಕಪ್ಪ ಒಂದ್ಸಲ ಹೇಳ್ತಿದ್ವಿ ನೋಡಪ್ಪ ಮಗು ನಾವು ಸಮಾಜದ ಒಂದ್ ದೊಡ್ಡ ಸ್ಥಾನದಲ್ಲಿದ್ದು ಹೇಳಿದ್ರೆ ಮಾತ್ರ ಜನಕ್ಕೆ ಒಂದ್ ನಂಬಿಕೆ ಒಪ್ಪಿಗೆ ಆಗುತ್ತೆ ನಾವು ಯಾರೋ ಮೂರನೇ ಒಂದು ಹೀಗೆಲ್ಲ ಮಾತಾಡಿದ್ರೆ ತಕ್ಷಣಕ್ಕೆ ಜನಕ್ಕೆ ನಂಬಿಕೆ ಬರಲ್ಲ ಯಾಕಂದ್ರೆ ಅವರಿಗೆ ಪೂರ್ವದಿಂದ ಬಂದ ಸಂಪ್ರದಾಯ ಆ ವ್ಯವಸ್ಥಾಪಕರ ಹಿನ್ನೆಲೆಯಲ್ಲೇ ಜೀವನವನ್ನು ಅರ್ಥ ಮಾಡಿಕೊಂಡು ಅಭ್ಯಾಸವನ್ನು ಅವ್ರಿಗೆ ಗೌರವಿಸ್ಲಿಲ್ಲ ಅಂತ ಅವರಿಗೆ ಅಗೌರವ ತೋರಿದ್ರೆ ಇಂತ ಭಯಕ್ಕೆ ಶಾಪಕ್ಕೆ ಹೆದರುತ್ತಾರಪ್ಪ ಸರಿ ಹಾಗಾದ್ರೆ ಸಮಾಜಕ್ಕೆ ಗೌರವಿಸುವ ಸ್ಥಾನ ಅಂದ್ರೆ ಆಗ ಅಪ್ಪ ಹೇಳ್ತಾರೆ ವರ್ಣಾಶ್ರಮಗಳಲ್ಲಿ ಅತ್ಯಂತ ಶ್ರೇಷ್ಠ ಆಶ್ರಮ ಅಂತಂದ್ರೆ ಸನ್ಯಾಸ ಆಶ್ರಮ ಆ ಆಶ್ರಮದಿಂದ ಏನಾದ್ರೂ ಹೇಳಿದ್ರೆ ಜನಕ್ಕೊಪ್ಪಿಗೆ ಆಗುತ್ತೆ ಏನು ಹೇಳಿಲ್ಲ ಹೌದಾ ಅಂತ ಕಲೆ ತೂಗಿದ ಸುಮ್ನದ ಒಂದು ದಿವಸ ಆ ಯೋಚನೆ ಬಂತು ಏನಂದ್ರೆ ನಾನೇನಾದ್ರೂ ಮಾಡಬೇಕು ನಾನು ತೋಳ್ಬಲವನ್ನ ಉಪಯೋಗಿಸಿ ಯುದ್ಧದ ತರದಿ ಒಬ್ಬರನ್ನ ತಲೆ ಬಗ್ಗಿಸುವುದು ಸಾಧ್ಯ ಇಲ್ಲ ಬೇಡ ಈ ಕಾಲಕ್ಕಾಗಲ್ಲ ಯಾಕೆಂದ್ರೆ ಮುಂದೆ ನನ್ನ ಅಮ್ಮ ಬರವಡಿದ್ದಾಳೆ ಪಯಶ್ವಿನಿ ತಟದಲ್ಲಿ ಮತ್ತೆ ದುರ್ಗೆ ಬರುವಳಿದ್ದಾಳೆ ಈ ದುರುಡರ ನಾವು ಯಾವ ದೇವಾಲಯದ ನಾಡು ಅಂತ ಹೇಳ್ತೇವೋ ಆ ಕೇರಳದಲ್ಲಿ ಹರಿಯುವಂತದ್ದು ತಪಸ್ ಪಯಸ್ವಿನಿ ಪಾಲ್ ಅಂತ ಏನು ಹೇಳ್ತಾರೆ ಅದು ಅಂತ ಏನೋ ಒಂದು ಹೆಸರಿದೆ ಆ ನದಿಯ ಪರಿಸರದಲ್ಲಿ ದುರ್ಗೆ ಬರುವಳಿದ್ದಾರೆ ಹಾಗಾಗಿ ನಾನೀಗ ಆ ರಾಜ ದಂಡ ಹಿಡಿಯುವುದಿಲ್ಲ ನಾನು ಹಿಡಿಯುವುದು ಇದ್ರು ಕೂಡ ಮಂತ್ರದಂಡ ಅಂದ್ರೆ ಸನ್ಯಾಸಿಗಳಿಗಿರುವಂತಹ ತ್ರಿದಂಡಿಗಳು ಏಕದಂಡಿಗಳು ಅಂತಲ್ಲಿದ್ದಾರೆ ಹಾಗಾಗಿ ಸನ್ಯಾಸದ ದೀಕ್ಷೆಯನ್ನು ನಾನು ತೊಟ್ಟು ದಂಡ ಹಿಡಿಯುವುದು ಉತ್ತಮ ಅಂತ ಮನಸ್ಸಿಗೆ ಬಂತು ಒಂದ್ ದಿವಸ ಮನೆ ಮಗು ಬೆಳಿಗ್ಗೆ ಎಂದು ನೋಡಿದಾಗ ಅಲ್ಲಿ ಎಲ್ಲ ಕಡೆಗೆ ನಮಸ್ಕಾರ ಮಾಡ್ತಾ ಇದೆ ಮನೆ ಈಡಿಗೆ ಮನೆಗೆ ನಮಸ್ಕಾರ ಮಾಡಿತು ಕಂಬಕ್ಕೆ ನಮಸ್ಕಾರ ಮಾಡಿತು ಮೆಟ್ಟಿಲಿಗೆ ನಮಸ್ಕಾರ ಮಾಡಿತು ಮನೇಲಿ ಏನೇನು ಪದಾರ್ಥಗಳಲ್ಲಿ ಜೋಡಿಸಿ ಇಟ್ಟಿದ್ರು ಅಕ್ಕಿಯ ಮೂಟೆಗೆ ನಮಸ್ಕಾರ ಮಾಡ್ತು ಗೋಡೆಗೆ ನಮಸ್ಕಾರ ಮಾಡ್ತು ದೇವರ ಕೋಣೆ ಜೊತೆಗೆ ಎಲ್ಲದಕ್ಕೂ ನಮಸ್ಕಾರ ಮಾಡ್ತಾ ಇತ್ತು ತಂದೆಗೆ ಯಾಕಪ್ಪ ನೀನು ಹೀಗೆ ಎರಕ್ತಾ ಇದ್ ಏನಾಯ್ತು ನಿಮಗೆ ಅದಕ್ಕೆ ಹೇಳಿತು ಆ ಸ್ವವಸ್ತು ಪ್ರಣತಿನ್ ವ್ಯಧಾ ನನ್ನ ವಸ್ತುಗಳಿಗೆ ನಾನು ನಮಸ್ಕರಿಸ್ತಾ ಇದ್ದೇನೆ ಅಂತ ಹೇಳಿತು ಮಗು ನನ್ನ ವಸ್ತುಗಳು ಅಂತ ಹೇಳಿದಾಗ ಅಪ್ಪನಾಗನಸ್ತಾ ಈ ಮಗುವಿಗೆ ಏನು ಪ್ರಾಪರ್ಟಿ ಮೇಲೆ ಅಭಿಮಾನ ಬಹಳ ಅದ್ಭುತ ನಮ್ಮ ಮನೆಗೆ ಸರಿಯಾಗಿ ಈ ಮಗುವಿನ ಲಕ್ಷಣ ಸರಿ ಬಂದತ್ತೆ ಒಳ್ಳೇದಾಯ್ತು ಅಂತ ಅಪ್ಪ ಸಂತೋಷದಿಂದ ಹಾಗೆ ಹೇಳಿ ಹೊರಟೋದ ಹೋದನು ಮರಳಿ ವಾಪಸ್ ಮನೆಗ್ ಬರುವಾಗ ಮಗ ಇಲ್ಲ ಮನೆಗೆ ಎಲ್ಲಿ ಹುಡುಕಿದ್ರು ಇಲ್ಲ ಇದು ಹಿಂದಿನ ಜರ ಮುಖ್ಯ ಸಿಕ್ತಲ್ಲ ನೀವು ಕಳೆದು ಹೋಗುದು ಸೀದಾದಂತಹ ಸಣ್ಣಕ್ಕೆ ಬಂದ್ರು ಅಪ್ಪ ಹುಡುಕೊಂಡು ನೋಡಿದ್ರೆ ಅಲ್ಲಿ ಒಬ್ರು ಸನ್ಯಾಸಿಗಳಿದ್ರು ಬಾರಕೂರಿನ ಭಂಡಾರಕೇರಿಯ ಪರಿಸರದಲ್ಲಿ ಒಂದು ಮಠ ಇತ್ತು ಈಗದ ಭಂಡಾರಕೇರಿ ಮಠವೇ ಆ ಮಠದಲ್ಲಿ ಆ ಸನ್ಯಾಸಿಗಳು ತುಂಬಾ ಜನ ಇತ್ತು ಒಬ್ಬರಿಬ್ರು ಅಂತಲ್ಲ ಪಾಠ ಕಲಿಬೇಕು ದೀಕ್ಷೆ ತಗೊಳ್ಬೇಕು ಅಂತ ಅನೇಕ ಜನ ಬಿಡಿ ಸನ್ಯಾಸಿಗಳಾಗಿಯೂ ಅವ್ರ ಜೊತೆಗೆ ಅಭ್ಯಾಸಕ್ಕೆ ಇರ್ತಿದ್ರು ಅದರಲ್ಲಿ ಒಬ್ರು ಆ ಪೀಠಾಧಿಪತಿಗಳಾಗಿ ಹಿರಿ ಸ್ವಾಮಿಗಳಿದ್ರು ಒಬ್ರು ಅವರ ನಂತರದಲ್ಲಿ ಒಬ್ರು ಅಚ್ಯುತ ಪ್ರಜ್ಞರು ಅಂತ ಒಬ್ರು ಸನ್ಯಾಸಿಗಳಿದ್ರು ಅವರಿಗೆ ಅಲ್ಲಿ ಅನಂತಾಸನ ಅಂದ್ರೆ ಅವರು ಅನಂತಾಸನ ಅಂದ್ರೆ ಬಹಳ ಅವರಿಗೆ ಮನಸ್ಸಿಗೆ ಬಹಳ ಇಷ್ಟವಾದ ಜಾಗ ಏನಾದ್ರೂ ಅಲ್ಲಿ ಬಂದು ದೇವರ ಹತ್ರ ಹಚ್ಕೊಳ್ತಾ ಇದ್ರು ಬೇಡಿಕೊಳ್ತಾ ಇದ್ರು ನನ್ಗೆ ಯಾಕೋ ಮನಸ್ಸಿನ ಗೊಂದಲ ಈ ಗೊಂದಲವನ್ನು ನೀನೇ ಪರಿಹಾರ ಮಾಡಬೇಕು ಅಂತ ಒಂದ್ ದಿವ್ಸ ಏನಾಯ್ತು ದೇವರನ್ನ ಪ್ರಾರ್ಥನೆ ಮಾಡ್ತಾ ಇರಬೇಕಾದ್ರೆ ಪಕ್ಕದಲ್ಲಿ ಇದ್ದ ಒಬ್ಬ ವ್ಯಕ್ತಿ ತಕ್ಷಣ ಇವರ ಕೈ ಹಿಡಿಕೊಂಡು ಹೆದರ್ಬೇಡ ನಿನಗೊಬ್ಬ ಮುಂದೆ ಶಿಷ್ಯ ಬರ್ತಾನೆ ಅವನನ್ನು ಯಾವ ಕಾರಣಕ್ಕೂ ಬಿಡಬೇಡ ನಿನ್ನ ಮನಸ್ಸಿನಲ್ಲಿ ಬರುವ ಎಲ್ಲ ಗೊಂದಲಗಳನ್ನ ಶಿಷ್ಯ ಪರಿಹರಿಸ್ತಾನೆ ನಿನಗೆ ಇದು ಸಕಾಲ ಅಂತ ಹೇಳಿ ಆ ವ್ಯಕ್ತಿ ನಾನು ಏನ್ ಹೇಳದೆ ಗೊತ್ತಿಲ್ಲ ಅವನು ಯಥಾಪ್ರಹ ಸ್ವಲ್ಪ ಹೊತ್ತಿಗೆ ಮೂರ್ಚೆ ತಪ್ಪಿ ಬಿದ್ದ ಮತ್ತೆ ಅವನ ಕಡೆಗೆ ಅದ ಇವರಿಗೆ ಅದು ಗಾಢವಾದ ಮನಸ್ಸನ್ನು ಕೂತಿತ್ತು ಯಾರಪ್ಪ ನಡೆದಂತ ಸರಿಯಾದ ತಿಳುವಳಿಕೆ ಕೊಡುವಂತಹ ಶಿಷ್ಯನಾಗಿ ಬರುವವನು ಅಂತ ಈ ಹುಡುಗ ಅವರ ಹೋಗಿ ಕೇಳಿತ್ತು ಈ ಸನ್ಯಾಸ ಅಂದ್ರೆ ಹೇಗಿರುತ್ತೆ ಎಷ್ಟೊತ್ತಿ ಊಟ ಮಾಡಬೇಕು ಎಷ್ಟೊತ್ತಿಗೆ ಸ್ನಾನ ಮಾಡಬೇಕು ತುಂಬಾ ಕಷ್ಟನ ಏನ್ ಮಾಡಬೇಕು ಹಾಗೆ ಹೀಗೆ ಗೊತ್ತಿಲ್ಲದ ಸಂಗತಿ ಏನಲ್ಲ ಆದ್ರೆ ಅವ್ರ ಹತ್ರ ಕೇಳಿ ಎಲ್ಲ ತಿಳ್ಕೊಂಡು ಇವರು ನಮ್ಮನ್ನ ಹೇಗೆ ನೋಡ್ಕೊಳ್ತಾರೆ ಅವರ ಒಡನಾಟ ಇದ್ರೆ ಹೇಗೆ ಚೆನ್ನಾಗಿರುತ್ತಾ ಅಂತೆಲ್ಲ ನಾನು ಹೋಗಿ ಪರೀಕ್ಷೆ ಮಾಡಿ ಮಾತಾಡಿಸಿ ನಂಗೆ ಸನ್ಯಾಸ ತಗೊಳ್ಬೇಕು ಅಂತಿದೆ ನೀನೇನಾದ್ರೂ ಕೊಡ್ತೀರ ಅವ್ರು ಯೋಚನೆ ಮಾಡಿದ್ರು ಈ ಪುಟ್ಟ ಹುಡುಗರು ಮನೆ ಯಾರು ಏನು ಎಂತ ಅಂತ ಗೊತ್ತಿಲ್ಲ ಯಾಕಂದ್ರೆ ಸಾಮಾನ್ಯ ಎಷ್ಟೋ ಸಲ ಏನಾಗುತ್ತೆ ಅಂದ್ರೆ ಒಂದು ಜೀವನದ ದೊಡ್ಡ ಆಘಾತ ಆದ ಮೇಲೆ ಸನ್ಯಾಸ ಅಂತ ಮನೆಯಲ್ಲಿ ಒದ್ದ ಹೊರಗೆ ಹಾಕಿದ್ರೆ ಅಥವಾ ದೊಡ್ಡ ಆಪತ್ತು ಜೀವನದಲ್ಲಿ ಬಂದು ಯಾರಿಗೂ ಮುಖ ತೋಡ್ಲಿಕ್ಕೆ ಆಗುದಿಲ್ಲ ಅನ್ನೋ ಸ್ಥಿತಿ ಬಂದಾಗ ಕೊನೆಗೆ ಈ ಸ್ಥಾನಗಳನ್ನೆಲ್ಲ ನೆನಪಾಗುತ್ತೆ ಈ ಹುಡುಗರು ಇನ್ನೂ ಬೆಳೆದಿಲ್ಲ ಇವರು ಏನ್ ಇಂಥ ಸನ್ಯಾಸದ ಆಲೋಚನೆ ಅಂತ ಯೋಚನೆ ಮಾಡುವಷ್ಟು ಅಪ್ಪ ಬಂದ್ ಅಪ್ಪ ಬಂದ ತಕ್ಷಣ ಅಪ್ಪ ಅಂತ ನಾನು ಯಾಕೆ ಬಂದಿದ್ದೇನೆ ಗೊತ್ತಾ ಇಲ್ಲೊಬ್ರು ಒಳ್ಳೆ ಸನ್ಯಾಸಗಳಿದ್ದಾರೆ ಅವನತ್ರ ನಾನು ದೀಕ್ಷೆ ತಗೊಳ್ಬೇಕು ಅಂತ ಚಿಂತೆ ಮಾಡಿದ್ದೇನೆ ಏನ್ ಹೇಳ್ತೀರ ಅಪ್ಪ ಅಪ್ಪ ಅವನೊಂದು ತಪ್ಪು ಮಾಡ್ಬೇಡ ನಾನು ನಿನ್ನನ್ನು ಬಹಳ ಭರವಸೆಯಿಂದ ಹನ್ನೆರಡು ವರ್ಷ ತಪಸ್ಸು ಮಾಡಿದ ಮೇಲೆ ನನಗೆ ನಿನ್ನಂತ ಒಬ್ಬ ಮಗ ಸಿಕ್ಕಿದ್ಲು ನೀನು ಕೂಡ ಇದ್ದದ್ದನ್ನು ಇಲ್ಲಿ ಕಚ್ಕೊಂಡು ಹೋಯ್ತು ಕರವಾಗಿ ನಿನ್ನ ಸನ್ಯಾಸಕ್ಕೆ ಕೊಟ್ಟು ನಾನ್ ಯಾವ ದಿಕ್ಕಿಗೆ ತಲೆ ಹಾಕಿ ಮಲ್ಕೊಳ್ಳಿ ನೀನ್ ಹಾಗೆಲ್ಲ ಮಾಡ್ಬೇಡ ದಯವಿಪೀತ ತಪ್ಪು ಮಾಡ್ಬೇಡ ಅಂತ ಉದ್ದ ನಮಸ್ಕಾರ ಮಾಡಿದ್ವಿ ಅಪ್ಪ ನೀನೇ ಒಪ್ಪಿಗೆ ಗೊತ್ತಿದ್ದೀನಿ ಯಾವತ್ತೂ ದೊಡ್ಡವರು ಚಿಕ್ಕವರಿಗೆ ನಮಸ್ಕಾರ ಮಾಡೋ ಕ್ರಮ ಇಲ್ಲ ನಮಸ್ಕಾರ ಮಾಡಿದ್ರೆ ಅವಕಾಶ ಇದ್ರೆ ಅದು ಯೋಗ್ಯನಾದಂತಹ ಒಬ್ಬ ಸನ್ಯಾಸಕ್ಕೆ ಯೋಗ್ಯನಾದ ವ್ಯಕ್ತಿಗೆ ಮಾತ್ರ ನಮಸ್ಕಾರ ಮಾಡ್ಬೋದು ನೀವಾಗಿ ನಮಸ್ಕಾರ ಮಾಡಿದ್ರೆ ಅಂದ್ರೆ ಬಂತು ನನಗೆ ಅಪ್ಪನಿಗಾಗೆ ಅಲ್ಲಿ ಏನ್ ಹೇಳಿದ್ರು ವಿಚಿತ್ರವಾಗಿ ಮಾತಾಡ್ತಾನಲ್ವಾ ನಾ ತಂದುಕೊಂಡು ನನ್ನ ಒಪ್ಪಿಗೆ ಮುಖ್ಯ ಅಲ್ಲ ಅಮ್ಮನತ್ರ ಆಮೇಲೆ ನೀನ್ ಏನಾದ್ರೂ ಮಾತಾಡೋದು ನನ್ನಿಂದ ನಿನ್ಗೆ ಯಾವುದು ತೊಂದರೆ ಇಲ್ಲ ಅವ್ನು ಹೇಳು ಮಾತು ತುಂಬಾ ಚೆನ್ನಾಗಿದೆ ಅಪ್ಪ ನೀವು ಅಪ್ಪ ನೀನೇ ಹೇಳುದು ಸಮಾಜದಲ್ಲಿ ಒಳ್ಳೆ ನನ್ನ ಹಬ್ಬ ಬೇಕು ಅಂತ ಎತ್ತರದ ಸ್ಥಾನ ಬೇಕು ನಾನು ಯಾರಿಗೂ ಕೇಳಿ ಬಗಿಲಿಗೋಸ್ಕರ ಈ ಸನ್ಯಾಸವನ್ನು ತಗೊಳ್ತಾ ಇಲ್ಲ ಈ ಸನ್ಯಾಸಕ್ಕೆ ಒಂದು ಅರ್ಥ ಬರಬೇಕಾದ್ರೆ ಈ ಸನ್ಯಾಸಕ್ಕೆ ಒಂದು ನಿಜವಾದ ಸ್ಥಾನ ಸಮಾಜದಲ್ಲಿ ಸಿಗಬೇಕು ಅಂತ ನಾನು ಈ ಸನ್ಯಾಸವನ್ನು ತಗೊಳ್ಬೇಕು ಅದಕ್ಕೋಸ್ಕರ ತಗೊಳ್ತಾ ಮಗು ನಿನ್ನ ಒಳ್ಳೆ ಉದ್ದೇಶವನ್ನು ಹಾಡು ಮಾಡುವ ಉದ್ದೇಶ ನನಗಿಲ್ಲ ನನಗ ಕಲ್ಪನೆ ಇಲ್ಲ ಆದ್ರೆ ನಾನು ತಂದೆಯಾಗಿ ಮಗನನ್ನು ಕಳ್ಕೊಳ್ಳುವ ವ್ಯಥೆಯಿಂದ ನೀನು ಹೇಳ್ತಾ ಇದ್ದೀನಿ ನನ್ನ ಸಪೋರ್ಟ್ ಇದೆ ನಿಮಗೆ ಆದ್ರೆ ಅಮ್ಮನ ಸಪೋರ್ಟ್ ಇದ್ರೆ ನೀವ್ ಮಾಡ್ಬಾರ್ದು ಅಂತ ಹೇಳಿ ಮನೆಗೆ ಹೋಗಿ ಅಮ್ಮನನ್ನ ಚೆನ್ನಾಗಿ ಕುಸಿಲಾಯಿಸಿಟ್ಟಿದ್ರೆ ಆ ಮಗು ಬರುತ್ತೆ ನಿಮ್ಮ ಹತ್ರ ಪರ್ಮಿಷನ್ ಕೇಳುತ್ತೆ ಏನು ಮಾಡಿದ್ರು ಯಾವ ಮಾತಿಗೂ ನೀವು ಪ್ರತ್ಯುತ್ತರ ಕೊಡ್ಬೇಡ ಉತ್ತರ ಕೊಟ್ಟರೆ ಏನಾದ್ರೂ ಒಂದು ಹಿಡಿದು ಹಿಡಿತಾರೆ ಅದಕ್ಕೊಂದು ಪ್ರಶ್ನೆ ಮಾಡಿ ನಿನ್ನನ್ನೇ ದೇಷ್ಟು ಬಿಡಿಸಿ ತನ್ನ ಒಪ್ಪಿನ ಪಡ್ಕೊಂಡ್ ಬಿಡುತ್ತಾನೆ ಅಂತ ಹೇಳಿ ಬಿಟ್ಟಿದ್ರು ಮಗ ಬೆಳಗಿದೆ ಎಲ್ಲ ಆಟ ಊಟ ಊಟ ಎಲ್ಲ ಮುಗಿಸ್ಕೊಂಡು ಬಂದ ಬಂದ್ ಅಮ್ಮ ನನ್ನ ಮಾತಾಡಿಸ್ಲಿಕ್ಕೋಸ್ಕರ ಅಮ್ಮ ಏನಾದ್ರೂ ಮಾಡುತ್ತೆ ಆದ್ರೆ ಹೆಲ್ಪ್ ಮಾಡುದು ಅಮ್ಮನ ಜೊತೆಗೆ ಕೂತ್ಕೊಳ್ಳುದು ಅಮ್ಮನ ಏನೋ ಕೀಟ ಮಾಡುದು ಎಲ್ಲ ಮಾಡ್ತಿದ್ರು ಅಮ್ಮ ಒಂದಕ್ಕೂ ಒಂದು ತಿರುಗಿ ನೋಡಿ ಮಾತಾಡ್ತಿಲ್ಲ ಅಪ್ಪ ಚೆನ್ನಾಗಿ ಪಾಪ ಮಾಡಿದ್ದಾರೆ ಅಂತ ಗೊತ್ತಾಯ್ತು ಮಗನಿಗೆ ಅಮ್ಮ ಬೇಕು ಅಂತಾನೆ ನನ್ನನ್ನು ಮಾತಾಡಿಸ್ತಾ ಇಲ್ಲ ನಾನೇನಾದ್ರೂ ಕೇಳಿದ್ರೆ ಅದಕ್ಕೆ ಪ್ರೀತಿಯಿಂದ ಎಲ್ಲಿ ಬಾಯಿ ಬಿಟ್ರೆ ಹೌದು ಆಯ್ತು ಅಂತ ಹೇಳಿ ಬಿಡುತ್ತೇನೆ ಅಂತ ಭಯ ಅವರು ಬಾಯಿ ಕಟ್ಟಿ ಕೂತಿದ್ದಾರೆ ಅಮ್ಮ ನಿನ್ಗೆ ಇಷ್ಟ ಇಲ್ಲದೆ ಅಂದ್ರೆ ನಾನು ಯಾವತ್ತೂ ಸನ್ಯಾಸ ತಗೊಳ್ಳುದಿಲ್ಲ ಅದ್ರ ಒಂದು ಮಾತು ನಿನ್ನ ಮಾತಾಡಿಸದೆ ಹೀಗೆ ದೂರ ಇಟ್ಟರೆ ನಾನ್ ಕಾಣದೆ ಹೋದ್ರೆ ಏನ್ ಮಾಡ್ತೀನಿ ನಾನ್ ತಾನು ಸನ್ಯಾಸ ತಗೊಳತ್ತ ಆದ್ರೆ ಯಾವತ್ತಿಗೂ ನಿನ್ ಮತ್ತೆ ಕಾಣಲ್ಲ ನಿನಗೆ ಸನ್ಯಾಸ ತಗೊಂಡ್ರೂ ಪರವಾಗಿಲ್ಲ ಕಣ್ಣ ಮುಂದೆ ಇಲ್ಲಿ ಇದ್ದೇನಾದ್ರೂ ಇದ್ರೆ ನಾನ್ ನಿನ್ ಕಣ್ಣಿಗೆ ಕಾಣಿಸುವಾಗಿ ಸನ್ಯಾಸ ತಗೊಂಡು ಇಲ್ಲೇ ಓಡಾಡ್ತಿರ್ತೇನೆ ನಾನ್ ಕಾಣದೇ ಹೋಗುದು ಮುಖ್ಯವೋ ನಾನು ಸನ್ಯಾಸ ತಗೊಳ್ಳದೆ ಇಡುದು ಮುಖ್ಯವೋ ಅದಕ್ಕೆ ಒಂದೇ ಸರ್ತಿಗಳು ಕಾಣದೇ ಹೋಗ್ತೇನೆ ಅಂತ ಹೇಳಿದಾಗ ರಾಧೂ ತನಿ ಕಾಣದೆ ಆಯ್ತಪ್ಪ ನೀನ್ ಸನ್ಯಾಸ ತಗೋ ನನ್ ಕಣ್ಣ ಮುಂದೆ ಇದೆ ಅಷ್ಟೇ ಬೇಕಿರುದ್ ನನಗೆ ಅಂತ ಆಯ್ತಲ್ಲ ಅಪ್ಪನ ಅಂತ ಸಾತ್ತೆ ಹೋದ ಗುರುಗಳ ಹತ್ರ ಗುರುಗಳ ಹತ್ರ ಹೋದಾಗ ಈ ಅಪ್ಪನು ಹುಡುಕೊಂಡು ಅವರ ಹಿಂದೆನೆ ಹೋದ ಹಿಂದೋಗಿ ಅವರಿಗೆ ಸಿಟ್ಟು ಬಂದಿತ್ತು ಇನ್ನೇನ್ ಮಾಡಿದ್ರು ಹೀಗೆ ಮಾಡ್ಕೊಂಡು ಸೀದ ಹೋಗಿದ್ರು ತಾನಲ್ಲ ಅಂತ ಆ ದುಃಖ ತಡೀಲಿಕ್ಕಾಗದೆ ಆ ಹುಡುಗ ಹೋಗಿ ಅಲ್ಲಿ ಅನಂತಾಸನದ ಮುಂದೆ ಗುರುಗಳ ಮುಂದೆ ನಿಂತಿದ್ರೆ ಸಿಟ್ಟಿನಿಂದ ಅಂದ್ರು ನೀನು ಒಂದು ವೇಳೆ ಈಗ ವಾಪಾಸು ನಾನು ಹೇಳಿದ ಹಾಗೆ ಕೇಳದೆ ನನಗೆ ಬರದೇ ಇದ್ದೇನೆ ನಾನು ಕೆರೆನೋ ಭಾಗನ ನೋಡ್ಕೊಳ್ತೇನೆ ಅಂದ್ರು ಅಪ್ಪ ತಕ್ಷಣವೇ ತಾನು ಹುಟ್ಟಿದ್ದ ಮೇಲಿದ ಬಟ್ಟೆಯನ್ನ ಕಿಟ್ಟು ತೊಂಡು ಮಾಡಿ ಅದನ್ನ ಕೋಪಿನ ಮಾಡಿ ಉಟ್ಕೊಂಡು ಎಲ್ಲ ಉಳಿದದ್ದು ಕೆಳಗೆ ಬಿಟ್ಟು ಸನ್ಯಾಸ ನಾನೆಲ್ಲ ಬಿಟ್ಟಿದ್ದೇನೆ ನೀವು ಬಾವಿ ನೋಡ್ಕೊಳ್ಳಿ ಅಪ್ಪ ನಿಮ್ ಗಾಬರಿ ಆಗೋಯ್ತು ಏನು ಇಷ್ಟು ನಿರ್ಭಿಡೆಯಾಗಿ ಹೋಗುವುದು ನಮ್ಮಲ್ಲಿ ಕೆಲವೊಂದ್ಸತಿ ಬೇಜವಾಬ್ದಾರಿಯಿಂದ ಮಾತಾಡಿದ್ದೀವಿ ಮಗು ಬೇಜವಾಬ್ದಾರಿಗೆ ಮಾತಾಡಿದ್ದಲ್ಲ ತಂದೆಗೆ ಮನುಷ್ಯನ ಶರೀರದ ಮಹತ್ವ ಏನು ಚೆನ್ನಾಗಿ ಗೊತ್ತಿದೆ ಮತ್ತೆ ಅವರೇ ಎಷ್ಟೋ ಜನರಿಗೆ ಆ ಮಹತ್ವದ ಬಗ್ಗೆ ಉಪದೇಶ ಮಾಡಿದವರು ಉಪನ್ಯಾಸ ಮಾಡಿದವರು ಆದ್ರಿಂದಾಗಿ ತಂದೆ ನನ್ನ ಕೇವಲ ಹೆದರಿಸ್ತಾ ಇದ್ದಾನೆ ಅಂತ ಅವ್ರಿಗೆ ಆ ಮಗು ಚೆನ್ನಾಗ್ ಗೊತ್ತಿತ್ತು ಹಾಗಾಗಿ ಎಲ್ಲ ಕಡೆ ಓ ಅದೇ ಈಗ ಮಾತಾಡಿದ್ರೆ ಅಪ್ಪ ಮನಿಗೆ ಎದುರು ಮಾತಾಡಬಹುದು ಅಲ್ಲ ತಂದೆಯ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಂಡೆ ಅವ್ನ ಕೆಲಸ ಮಾಡಿದ್ರಿಂದ ನಿಜವಾಗಿ ಬಾರಿ ನೋಡ್ಕೊಳ್ತೇವೆ ಅಂದ್ರೆ ನೋಡ್ಕೊಳ್ಳಿ ಇಲ್ಲ ನನ್ ಆಗ ತಕ್ಷಣವೇ ಅವಳು ಅವರ ಕಣ್ಣಲ್ಲಿ ನೀರು ತುಂಬಿ ಹರಿಯಿತು ಮಗು ಆತ್ಮಹತ್ಯೆ ಮಾಡ್ಕೊಳ್ಳುವಷ್ಟು ದಡ್ಡ ಅಲ್ಲ ಅದನ್ನು ಕಳ್ಕೊಳ್ಳುವಾಗ ವ್ಯಥೆಯಲ್ಲಿ ಈ ಮಾತು ಹೇಳಿದೆ ನಿನಗೆ ಒಳ್ಳೇದಾಗಿ ವಿಶೇಷ ಆಗಲಿ ಆದ್ರೆ ಒಂದೇ ಒಂದು ನಾವು ತಂದೆ ತಾಯಿಗಳು ವಯಸ್ಸಾದ್ಮೇಲೆ ನನಗೆ ನೋಡ್ಕೊಳ್ಲಿಕ್ಕೆ ಅಂತ ನನ್ನ ಜೊತೆಗೆ ಯಾರೂ ಇಲ್ಲ ಅಂದ್ರೆ ಮಗನಾಗಿ ನಿನ್ನ ಕರ್ತವ್ಯ ನೀನು ಪೂರ್ತಿ ಮಾಡಿದಾಗ ಆಡತ್ತ ಮಗು ಅಂತ ಕೇಳ್ತಾರೆ ಆಗ ತಕ್ಷಣವೇ ಹುಡುಗ ಹೇಳ್ತಾರೆ ಅಪ್ಪ ನೀನ್ ಬೇಸರ ಮಾಡಬೇಡ ನಿನಗೆ ಮತ್ತೊಂದು ಮಗು ಆದ್ಮೇಲೆ ನನ್ನ ಸನ್ಯಾಸ ತಗೊಳ್ತೇನೆ ಅಲ್ಲಿ ತನಕ ನನ್ನ ಸನ್ಯಾಸ ತಗೊಳ್ಳೋದು ಇನ್ನೊಂದು ಮಗು ಹೌದು ನಿಮ್ಗೆ ಇನ್ನೊಂದು ನಾನು ಒಬ್ಬ ತನ್ನ ಹುಟ್ಟುತ್ತಾನೆ ಆ ತಮ್ಮ ಹುಟ್ಟಿದ ಮೇಲೆ ನಾನು ದೀಕ್ಷೆಯನ್ನ ಕೊಡುತ್ತೇನೆ ಅಂತ ತಂದೆಗೆ ಭರವಸೆ ಕೊಟ್ಟ ಒಂದು ವರ್ಷದಲ್ಲಿ ಒಬ್ಬೊಬ್ಬ ತನ್ನ ಹುಟ್ಟಿದ ಕೂಡ ಹುಟ್ಟಿದ ಮೇಲೆ ಈಗ ನಿಮ್ಮ ಒಪ್ಪಿಗೆಯನ್ನು ಪಡೆದೇ ನಾನು ಹೋಗ್ತಾ ಅಂತ ಹೇಳಿ ಅಚ್ಚುತ ಪ್ರಜ್ಞರ ಹೋಗಿ ನನಗೆ ಕೊಡಿ ದೀಕ್ಷೆ ಅಂತ ಕೇಳಿದ್ದೆ ಗುರುಗಳಿಗೆ ಅವನ ಅಷ್ಟು ದಿವಸದಿಂದ ಓಡಾಡಿ ಒಂದು ಒಡನಾಟ ಇತ್ತು ಆದ್ರಿಂದ ಅವರಿಗೆ ಅನ್ನಿಸ್ತು ಇದು ಸಾಮಾನ್ಯ ಮಗುವಲ್ಲ ದೀಕ್ಷೆ ಕೇಳಿ ಕೇಳಿ ಕೇಳಿ ಒಂದ್ ದಿವಸ ಕೇಳಿದ್ದಾನ ಬಂದಾಗೆಲ್ಲ ಕೇಳ್ತಾ ಇತ್ತು ಇದಕ್ಕಿರುವ ಆತ್ಮಶ್ರದ್ಧೆ ಗಟ್ಟಿತನ ಇದು ನನಗೆ ದೇವರೇ ಒಂದು ದಿವಸ ಕೈ ಹಿಡಿದು ಹೇಳಿದ ಮಾತು ಇದೇ ಯೋಗ್ಯವಾದ ಶಿಷ್ಯನನ್ನು ನಾನು ಪಡೀಲಿಕ್ಕಿರಬೇಕು ಅಂತ ಯೋಚಿಸಿ ಆ ಪೂರ್ಣಪ್ರಜ್ಞ ಅನ್ನುವ ಹೆಸರಿನೊಂದಿಗೆ ಸನ್ಯಾಸ ದೀಕ್ಷೆಯ ವಿರಜಾರೋಹಾದಿ ಕರ್ತವ್ಯಗಳ ಮೂಲಕ ನಡೆಯಿತು ಹಾಗೆ ನಡೆದ ಮೇಲೆ ಪೂರ್ಣ ಪ್ರಜ್ಞೆ ಅವರ ಹೆಸರು ಯಾಕೆ ಅದು ಆ ಪರಂಪರೆಯಲ್ಲಿ ಪರ ಪರತೀರ್ಥರು ಪ್ರಾರ್ಥತೀರ್ಥರು ಸತ್ಯಪ್ರಜ್ಞರು ಪೂರ್ಣ ಅಚ್ಯುತ ಪ್ರಜ್ಞರು ಪೂರ್ಣ ಪ್ರಜ್ಞರು ಅಂತ ಅದು ಈ ಇಂದ್ರ ಸತ್ಯ ಅಂತ ಆತ್ಮ ವಿಶ್ವಾಸ ಶಬ್ದಗಳೆಲ್ಲ ಸೇರ್ಕೊಂಡು ಅದೊಂದು ನೆನಪಿಗೆ ಇದೇ ಪರಂಪರೆಯವರು ಅಂತ ಗುರುತಿಗೆ ಹೇಳುವ ಹಾಗೆ ಅದು ಪ್ರಜ್ಞೆ ಅನ್ನೋದು ಒಂದು ಹಿಂದಿನ ಪರಂಪರೆಯಲ್ಲಿ ಇದ್ದದ್ದು ಅವರ ನೆನಪಲ್ಲಿ ಪೂರ್ಣ ಪ್ರಜ್ಞೆ ಅಂತ ಹೆಸರಿಟ್ಟರು ಅದರ ಪೂರ್ಣ ಪ್ರಜ್ಞೆ ತೀರ್ಥ ಅಲ್ಲ ತೀರ್ಥ ಅನ್ನೋ ಶಬ್ದ ಸನ್ಯಾಸಕ್ಕೆ ಕೊಡುವುದಲ್ಲ ಸನ್ಯಾಸಕ್ಕೆ ಬಂದ ಮೇಲೆ ಪಾಠ ಶುರುವಾಯಿತು ಪಾಠ ಆಗುವಾಗ ಆಗ ಹಿಂದೆ ಏನು ವೇದ ವೇದಾಂತದ ಪಾಠ ಇತ್ತು ಅದು ಎಲ್ಲಾ ಪ್ರಕಾರ ಪಾಠ ನಡೀತಿತ್ತು ಈ ಹುಡುಗ ಯಾವುದೋ ಒಂದು ಟೆಕ್ಸ್ಟ್ ಅಲ್ಲಿ ಅವರು ಶುರು ಮಾಡಿ ಒಂದನೇ ಪದ್ಯದಲ್ಲಿ ಮಂಗಳ ಪದ್ಯ ಅಂತಿರುತ್ತೆ ಅದರಲ್ಲಿ ಒಂದು ಮೂವತ್ತೆರಡು ಅಕ್ಷರ ಇರುತ್ತೆ ಅದು ಅನುಷ್ಠು ಅಂತ ಆ ಶ್ಲೋಕ ಹೇಳಿ ಮುಗಿಸುದರೊಳಗೆ ಮೂವತ್ತೆರಡು ದೋಷಗಳನ್ನು ಹೇಳಿದ ಗುರುಗಳೇ ಈ ಸಮಸ್ಯೆ ಈ ಸಮಸ್ಯೆ ಇದು ಈಗಾಗುತ್ತೆ ಇದು ಇದಕ್ಕೆ ಬಂದುಗಿಲ್ಲ ಇವಿ ಹಿಂದಿನ ಶಾಸ್ತ್ರಕ್ಕೆ ವಿರುದ್ಧ ಇದು ಸೂತ್ರದಲ್ಲಿ ಹೇಳಿಲ್ಲ ಇದು ವ್ಯಾಕರಣ ಬದ್ಧವಾಗಿಲ್ಲ ಇದು ತಪ್ಪಾಗಿದೆ ಇದು ಅಲಂಕಾರಕ್ಕೆ ಇದು ಶಬ್ದಕ್ಕೆ ಈ ಅರ್ಥದೇ ಇದೆ ಅಂತ ಈ ಮೂವತ್ತರದ ತಪ್ಪು ಹೇಳಿದ್ರೆ ಗುರುಗಳು ತಲೆ ನೆನಕ ಇಟ್ಕೊಂಡು ಇವ್ನಿಗೆ ಪಾಠ ಮಾಡುದಾ ನಾನೇ ನನ್ನ ತಲೆ ಚಚ್ಕೊಳ್ಳುದ ಗೊತ್ತಾಗಿದೆ ಮೌನಕ್ಕೆ ಶರಣಾಗಿ ಬಿಟ್ರು ಹುಡುಗರೆಲ್ಲ ಆಡ್ಕೊಳ್ತಾ ಏನು ಗುರುಗಳಿಗೆ ಭಾರಿ ಒಬ್ಬ ದೊಡ್ಡ ಪಂಡಿತ ಪ್ರಶ್ನೆ ಮಾಡಿ ಅವರನ್ನು ಮೌನಕ್ಕೆ ಈಡಾಗಿಸಿ ಬಿಟ್ಟ ಅವ್ರು ಇವತ್ತು ಊಟ ಮಾಡಲಿ ಹೋಗಿ ಹೀಗೆ ಬೈಕೊಂಡು ತಿರುಗ್ತಾ ಇದ್ದಾರೆ ಹುಡುಗ ಹುಡುಗರು ಹಾಗೆ ಗುರುಗಳು ಅಥವಾ ಕೇಳಿದಾರೆ ಗುರುಗಳನ್ನ ನಿಮ್ಗೆ ಏನಾದ್ರೂ ನೋಯಿಸ್ಬೇಕು ಅಂತ ಕೇಳಿಲ್ಲ ಇದರಲ್ಲಿ ಈ ಸಮಸ್ಯೆ ಇರುವುದು ಅಲ್ಲ ಅಂತ ಆದ್ರೆ ಉತ್ತರ ಕೊಡಿ ಮುಂದೆ ಸರಿ ಗೊತ್ತಾಗುತ್ತೆ ಮುಂದೆ ಏನ್ ಹೇಳ್ಬೇಕು ಅಂತಿದ್ರು ಅದನ್ನು ಈಗ್ಲೇ ಹೇಳಿ ನನಗೆ ಈಗ್ ಬೇಕು ಮುಂದೆ ಯಾವತ್ತೋ ಬರುತ್ತೆ ಅಂತಂದ್ರೆ ಅಲ್ಲಿ ತನಕ ನನಗೆ ಈ ಪ್ರಶ್ನೆಗೆ ಸರಿಹಾರ ಆಗದೆ ನನ್ ಮುಂದಿನ ಪಾಠ ಅರ್ಥ ಆಗಲ್ಲ ನನಗೆ ಮುಂದೆ ಬರುವುದಾದ್ರೆ ಈಗ ಗೊತ್ತೆ ನನ್ಗೆ ಅರ್ಥನೇ ಆಗದೆ ಇರುವ ವಿಷಯ ಆದ್ರೆ ಮುಂದೆ ಹೇಳಿ ನನಗೆ ಅರ್ಥ ಮಾಡ್ಕೊಡ್ತೇನೆ ಅಂತ ಯೋಚನೆ ಇದೇನೆ ಈಗ ಹೇಳಿ ಅಂತ ಅವರಿಗೆ ಗೊತ್ತಾಯ್ತು ಇವನು ಸಾಮಾನ್ಯ ಇಲ್ಲೇ ನೋಡಪ್ಪ ನನ್ನ ಪರಂಪರೆಯಲ್ಲಿ ಹಿಂದಿನಿಂದ ಏನ್ ಹೇಳ್ಕೊಂಡು ಬಂದಿದ್ದಾರೆ ಅದನ್ನ ನಿಮ್ಗೆ ಪಾಠ ಆಗಬೇಕು ಅನ್ನೋ ದೃಷ್ಟಿಯಿಂದ ಗುರುವಾಗಿ ನಾನು ನಿಮ್ಗೆ ಉಪದೇಶ ಹೇಳ್ತೇನೆ ಅದ್ರಲ್ಲಿ ಏನಾದ್ರೂ ಹೆಚ್ಚು ಕಾಗ್ಲಿ ಇದ್ರೆ ನಿನ್ಗೆ ಏನ್ ಸರಿ ಅನ್ಸುತ್ತೋ ಅದನ್ನ ತಗೋ ಸರಿ ಅನ್ಸುತ್ತೆ ಅಂದ್ರೆ ನನ್ಗೆ ಬಿಟ್ಬಿಡಿ ನನ್ನ ಕ್ರಮದಲ್ಲಿ ಏನಿರುತ್ತೋ ಅಷ್ಟೊಂದು ಹೇಳ್ತೇನೆ ಸರಿ ಆದ್ರೆ ಪಾಠ ಆಗುವಾಗ ಅದು ನಿಧಾನಕ್ಕೆ ಒಳ್ಳೆ ಆತ್ಮೀಯತೆ ಬೆಳೆಯುತ್ತೆ ಗುರುಗಳ ಜೊತೆ ಒಂದು ಸೂತ್ರ ಹೇಳಿ ಅದಕ್ಕೆ ಹೇಳಿದ್ರೆ ಗುರುಗಳೇ ನೋಡಿ ಹಿಂದಿನ ಮಂತ್ರದ ಹೀಗೆ ಅರ್ಥ ಇದೆ ಮುಂದಿನ ಮಂತ್ರದಲ್ಲಿ ಹೀಗೆ ಅರ್ಥ ಇದೆ ಈ ಸೂತ್ರಕ್ಕೆ ಈ ಅರ್ಥ ಈ ಸೂತ್ರದ ಪ್ರಕಾರ ಹೌದಾ ಯೋಚನೆ ಮಾಡಿ ಯಾಕೆಂದ್ರೆ ಪೂರ್ವ ಪರಿಕಾರಗಳನ್ನು ನೋಡ್ಕೊಂಡ್ತಾನೆ ನಾವು ಮಂತ್ರಕ್ಕೆ ಅರ್ಥ ಮಾಡ್ಬೇಕು ಒಂದು ಉದಾಹರಣೆಗೆ ಹೇಳುದಾದ್ರೆ ಅಹಂ ಬ್ರಹ್ಮಾಸ್ಮಿ ಅಂತ ಮಾತು ಬಂತು ನಾನೇ ಬ್ರಹ್ಮನಿದ್ದೇನೆ ಅಂತ ಆ ಮಾತಿನ ಅರ್ಥ ಬಂತು ಎಲ್ಲರೂ ಹಾಗೆ ಹೇಳ್ತಾರೆ ಆದ್ರೆ ಯೋಚನೆ ಮಾಡಿ ಗುರುಗಳೇ ನೋಡಿ ಅದರ ಹಿಂದೆ ಏನಿದೆ ಒಬ್ಬ ಭಕ್ತ ಭಗವಂತನಿಗೆ ನಿನ್ನ ಅಪೂರ್ವವಾದ ಹೆಸರುಗಳೇನು ಅಂತ ಕೇಳ್ತಾನಲ್ಲಿ ನಿನ್ನ ಅಪೂರ್ವವಾದ ನಾಮಗಳೇನು ಅಂತ ಕೇಳ್ತಾನೆ ಅದಕ್ಕೂ ನಾನು ಉತ್ತರ ಹೊರಕೊಳ್ತಾನೆ ಈಗ ಒಬ್ಬ ರಾಜ ಒಂದು ಭೂಭಾಗ ನನ್ನ ಮೇಲೆ ಆ ರಾಜನ ಅಂದ್ರೆ ಈ ಭೂಭಾಗಕ್ಕೆ ಹಿಂದೆ ಯಾರು ರಾಜನಾಗಿದ್ನು ಅವನಿಗೆ ತನ್ನ ದೂತನನ್ನ ಕಳುಹಿಸ್ತಾನೆ ಕಳುಹಿಸಿ ಹೇಳ್ತಾನೆ ನೀನು ಇಲ್ಲಿಯೇ ತನಕ ಭೂಭಾಗಕ್ಕೆ ನಾನು ಅದನ್ನ ನನ್ನ ವಶಕ್ಕೆ ತಂದುಕೊಂಡಿದ್ದೇನೆ ಅಂದ್ರೆ ನಾನು ಇದರ ರಾಜ ಇನ್ನು ಮುಂದೆ ನಾನು ರಾಜ ಇದನ್ನು ಹೇಳಿ ದೂತನ ಕಳುಹಿಸ್ತಾನೆ ಅದು ತೀದ ರಾಜನ ಹತ್ರ ಹೋಗ್ತಾನೆ ನಿನ್ನೆ ಇಷ್ಟು ಭೂಭಾಗಿದೆಯಲ್ವಾ ಇದಕ್ಕೆ ನಾನು ರಾಜ ಅಂತ ಹೇಳ್ತಾನೆ ರಾಜ ಶೆಟ್ಟಿನಿಂದ ಅವನ ತಲೆ ಕಡೀಲಿಕ್ಕೆ ಹೋಗ್ತಾನೆ ಏನನ್ಕೊಂಡಿದ್ದೀನಿ ಆಮೇಲೆ ಹೇಳ್ತಾನೆ ಅದು ನಾನಲ್ಲ ನಾನಲ್ಲ ನನ್ನ ಯಜಮಾನ ಹೀಗೆ ಹೇಳಲಿಕ್ಕೆ ಕಳಿಸಿದೆ ಅನ್ನೋದನ್ನ ಹೇಳ್ತಾ ಇದ್ದೇನೆ ಗಾವಣ್ಣ ರಾಜ ಅದು ತನ್ನ ರಾಜನ ಕರೆ ಓ ಅವರನ್ನ ಎದುರಿಸಿ ನಮ್ಗೆ ಸಾಧ್ಯ ಇಲ್ಲ ಆಯ್ತಾಯ್ತು ನಾನು ಮೈತ್ರಿಯಿಂದ ಇರೋಣ ಆ ಭೂಭಾಗವನ್ನು ಅವರೇ ಹೇಳಿ ಆದ್ರೆ ನನ್ನ ಮೇಲೆ ಅವರು ಇನ್ನೇನು ದಾಳಿ ಮಾಡುದು ಬೇಡ ನಾ ಒಪ್ಪಿಗೆ ಕೊಟ್ಟಿದ್ದೇವೆ ಸಂಧಾನದ ಮೂಲಕವಾಗಿ ಸಮಸ್ಯೆಯನ್ನು ಬರಿಹ ಬಗೆಹರಿಸಿಕೊಳ್ತೇವೆ ಅಂತ ಹೇಳುವಂತ ಹೇಳಿ ಕಳಿಸ್ತಾರೆ ಇಲ್ಲಿ ಆ ದೂತ ನಾನು ರಾಜ ಅನ್ನುವುದನ್ನ ರಾಜನಿಗೆ ಒಪ್ಪಿಸುವಾಗ ತಾನೇ ತನ್ನ ವಾಕ್ಯ ಅಂತ ಹೇಳಿದಾಗ ಏನಾಗ್ತಿತ್ತು ಅನ್ನೋ ತಲೆ ಹೋಗ್ತಿತ್ತು ಹಾಗೆ ನಾ ಅಹಂ ರಹ್ಮಾಸ್ಮಿ ಅಂತ ದೇವರು ಹೇಳ್ಬೋದು ನಾನು ಅಹಂರಹ್ಮಾಸ್ಮಿ ಅಂತ ದೇವರು ಹೇಳಿದ ಮಾತ್ರ ದೇವರು ಹೀಗೆ ಹೇಳಿಕೊಳ್ತಾನೆ ಅಂತ ತಿಳ್ಕೊಳ್ಬೇಕೆ ಹೊರತು ಅದು ನನಗೆ ನಾನು ಹೇಳಿಕೊಳ್ಬಹುದು ಅನ್ನೋ ವಾಕ್ಯದ ಅರ್ಥ ಅಲ್ಲ ಅದು ಅದು ಮೂರು ಹೆಸರು ಅಹಂ ಬ್ರಹ್ಮ ಅಸ್ಮಿ ನನಗೆ ಸಂಸ್ಕೃತ ಸ್ವಲ್ಪ ಬುಡಗಟ್ಟೆಯಲ್ಲಿ ಹೋಗಿದ್ರಿಂದ ಅಹಂ ಅಂದ್ರೆ ಅಹಂ ಆಲಂವಯಂ ಅಂತ ನಾವು ಶಬ್ದವನ್ನ ಕಲ್ಪ ದೂರು ಹೊಡೆದದ್ದು ಅಹಂ ಅಂದ್ರೆ ನಾನು ಬ್ರಹ್ಮ ಅಂದ್ರೆ ಬ್ರಹ್ಮ ಅಸ್ಮಿ ಅಂದ್ರೆ ಇದ್ದೇನೆ ಆದ್ರೆ ಶಾಸ್ತ್ರ ವೇದಕ್ಕೆ ಅಷ್ಟೇ ಅರ್ಥ ಅಲ್ಲ ವೇದಕ್ಕೆ ವಿದ್ವತ್ತಿನ ರೂಪಿಯಲ್ಲಿ ಬೇರೆಯೇ ಅರ್ಥ ಇದೆ ಅಹಂ ಅಂದ್ರೆ ಬೇರೆ ಹೆಸರು ಅದು ಅದು ಜರತುಷ್ಟ್ರದಲ್ಲೂ ಬರುತ್ತೆ ಅಲ್ಲೂ ಅಹ್ನಿ ಅಹಮ್ ಅನ್ನೋ ಹೆಸರುಗಳನ್ನ ದೇವರ ಹೆಸರು ಅಂತ ಅಲ್ಲೇ ಹ್ಮ್ ಹೆಸರೇನೋ ಬರುತ್ತೆ ಜನ ತುಷ್ಟ ಕೇಳಿದಾಗ ಮೊಸೆಸ್ ಹೇಳೋ ಮಾತು ಆ ಯಾವುದು ದೇವರ ಅಪೂರ್ವಾದ ಹೆಸರು ಅಂತ ಕೇಳಿದಾಗ ಒಂದು ಅಖಮಿ ಅಂತಾರೆ ಅವ್ರನ್ನ ಸಾರ್ ಎಲ್ಲಿ ಅವರು ಸಾ ಕೆಂದಹ ಅಂತಾರೆ ಅಲ್ಲ ನಾನು ಆ ಪರದ ಪರ ಧರ್ಮ ಗ್ರಂಥಗಳಲ್ಲೂ ದೇವರ ಹೆಸರನ್ನು ಕೇಳುವಾಗ ಅವರು ಅಖ್ನಿ ಎನ್ನುವ ಶಬ್ದವನ್ನು ಹೇಳ್ತಾರೆ ಅದು ಅಸ್ಮಿ ಎನ್ನುವುದನ್ನೇ ಅವರು ಅಖ್ನಿ ಅಂತಾರೆ ಅವರು ಸಪ್ತ ಹೇಳುದಿಲ್ಲ ಹಪ್ತ ಅಂತಾನೆ ಏಕ ಹಫ್ದಕ್ಕೆ ಬಾದ ಅಂತ ಅದು ಏಕ್ ಹಪ್ತ ಅಂದ್ರೆ ಏನು ಏಳು ದಿನಗಳನ್ನ ಹಪ್ತ ಅನ್ನೋದನ್ನ ಸಪ್ತ ಅನ್ನೋ ಅರ್ಥದಲ್ಲಿ ಹೇಳುವುದು ಹಾಗೆ ತುಂಬಾ ಶಬ್ದಗಳು ಸಹೆ ಹಾ ಬರುವುದಿಲ್ಲ ಅದು ಸಿದ್ದು ಹೋಗಿ ಹಿಂದೂ ಆಯ್ತು ಪುಣ್ಯಕ್ಕೆ ಅವರು ಅದನ್ನು ಹೇಳಿಕ್ ಬರದೆ ಇಂಡಿಯಾ ಮಾಡ್ಲಿಲ್ಲ ಇಲ್ಲಾಂದ್ರೆ ಸಿಂಡಿಯಾ ಮಾಡುದು ಇಂಡಿಯಾ ಮಾಡಿಬಿಡ್ತಿದ್ದ ಕೊನೆಯದು ಈ ಒಂದು ಯೋಚನೆ ಆದ್ರೆ ಭಾರತ ಶಬ್ದದಲ್ಲಿ ಎಷ್ಟು ಭಾರ ಇದೆ ಆ ಹಿಂದಿಯಲ್ಲಿ ಎಂತದ್ದು ಇಲ್ಲ ಹಿಂಡಿ ಹಾಕಿ ಬನ್ನಿ ನುಚ್ಚನ್ನೆಟ್ಟಾಗಿದೆ ಹಿಂಡಿ ತೆಗೆದ ಚಕಟೆ ಅಂತ ಹೊರಗಡೆ ಯಶು ಅಂತದ್ದು ಆ ತರ ಶಬ್ದ ಇದೆ ಅಂದ್ರೆ ಈ ಮೂರು ಶಬ್ದ ಅಹೇ ಅಥವಾ ಅಹಂನ ಬಿಡಲಾದದ ಸ್ವತ್ತು ಅಹಂ ಅಂದ್ರೆ ನಾನು ಅಂತ ನನಗೆ ಬಿಡುದಿಲ್ಲ ನನ್ನ ನಾನ್ ಬಿಟ್ಟಿರ್ಲಿಕ್ಕಾಗುದಿಲ್ಲ ಅದರಿಂದಾಗಿ ನನಗೆ ಅಹಂ ಅಂತ ಹೆಸರು ಆದ್ರೂ ನಾನು ಕೂಡ ನಿದ್ದೇಲಿದ್ದಾಗ ನಾನು ನನಗೆ ನೆನಪಿಲ್ಲ ಆಗ ಭಗವಂತ ನಾನು ಆದ್ರಿಂದಾಗಿ ನನ್ಗೆ ನಾನು ಮಾತ್ರ ನಾನು ನಿಮ್ಗೆ ನೀವು ಮಾತ್ರ ನೀವು ಆದ್ರೆ ಎಲ್ಲರಿಗೂ ಯಾರನ್ನೂ ಬಿಡದೇ ಇರುವಂತವ್ ಭಗವಂತ ಆದ್ರಿಂದಾಗಿ ಎಲ್ಲರಿಗೂ ಅಹಂ ಅವ್ನು ಎಲ್ಲರಿಗೂ ತ್ವಮ್ ಅವನು ಆದ್ರಿಂದಾಗಿ ಇದು ಭಗವಂತನ ಹೆಸರು ಅಂತ ಆ ಉಪನಿಷತ್ತು ಮುಂದಕ್ಕೆ ಹೇಳುತ್ತೆ ಅದನ್ನು ತಿಳಿಯದೆ ನಾವು ಹಾಗೆ ಹೇಳಬಾರ್ದು ಅಂತ ಹಿಂಗೆ ಗುರುಗಳ ಹತ್ರ ತುಂಬಾ ಚರ್ಚೆ ಆಗುತ್ತೆ ಗುರುಗಳಿಗೆ ತುಂಬಾ ಖುಷಿ ಆಗುತ್ತೆ ಒಳಗಿನಿಂದ ಅವರಿಗಿಂತ ಅವ್ರು ಹೇಳ್ತಾರೆ ಒಂದ್ಸರ್ತಿ ನಮ್ಮ ಹಿರೇ ಸ್ವಾಮಿಗಳ ದೊಡ್ಡ ಸ್ವಾಮಿಗಳು ಅವರು ನನ್ನ ತೊಡೆಯಲ್ಲಿ ಪ್ರಾಣ ಬಿಡುವಾಗ ತುಂಬಾ ದುಃಖದಿಂದ ಮಗು ನಿಮಗೊಂದು ಮುಖ್ಯವಾದ ವಿಷಯ ಹೇಳ್ತೇನೆ ನಾನು ಇಷ್ಟ ಇಷ್ಟು ನೂರಾರು ವರ್ಷಗಳಿಂದ ಶಾಸ್ತ್ರ ಪಾಠಗಳನ್ನ ಪುರಾಣ ಇತಿಹಾಸಗಳ ಚಿಂತನೆಯನ್ನ ನಡೆಸಿಕೊಂಡು ಬಂದಿದ್ದೇನೆ ಅಲ್ಲೆಲ್ಲ ಕಡೆಯಲ್ಲೂ ಭಗವಂತನ ಗುಣ ಪರಿಪೂರ್ಣತೆಯನ್ನು ಹೇಳಿದ ಹಾಗೆಯೇ ನಮ್ಗೆ ಕಾಣುತ್ತೆ ಆದ್ರೆ ಅದೆಲ್ಲವನ್ನು ಬಿಟ್ಟು ದೇವರಲ್ಲಿ ಏನೂ ಗುಣ ಇಲ್ಲ ಅಂತ ಕಲ್ಲುಗುಂಡಿ ನನಗೆ ದೇವರನ್ನು ಚಿಂತನೆ ಮಾಡುವುದರಲ್ಲಿ ನನಗೆ ಉಪಾಸನೆಗೆ ಅದರಿಂದ ಏನು ಫಲ ಇಲ್ಲ ಅಂತ ನನಗೆ ಬಲವಾದ ಮನಸ್ಸು ಆದ್ರೆ ಅದನ್ನು ಹೇಗೆ ಸಮರ್ಥಿಸುವುದು ಅಂತ ನಾನು ತಿಳಿಯದೆ ಜೀವನ ಉದ್ದಕ್ಕೂ ಒದ್ದಾಡಿದ್ದೇನೆ ಆದ್ರೆ ನೀನು ಮಾತ್ರ ದೇವರನ್ನ ಗುಣ ಇಲ್ಲ ಅಂತ ಚಿಂತಿಸಬೇಡ ದೇವರು ಖಂಡಿತ ಗುಣವಂತನೇ ಆಗಿದ್ದಾನೆ ಎಂದು ನನ್ನ ಮ ಅಭಿಪ್ರಾಯ ಅದನ್ನ ಮನಸ್ಸಲ್ಲಿ ಇಟ್ಕೊಂಡಿರು ಅಂತ ನನಗೆ ಸಾಯುವಾಗ ಹೇಳಿದ್ರು ಆದ್ರೆ ಈಗ ನೀನು ಹೇಳಿದ್ರೆ ಅನ್ನಿಸ್ತಿದೆ ಹೌದು ನಮ್ಮ ಗುರುಗಳಿಗೂ ಅಂದಿಸಿದ ಮಾತು ಸುಳ್ಳಲ್ಲ ಅವರು ಗಾಢವಾಗಿ ಇದರ ಬಗ್ಗೆ ಚಿಂತನೆ ಮಾಡ್ತಿದ್ರು ಅಂತ ಹೀಗೆ ಹೇಳಿ ಆ ಇದನ್ನ ಚಿಂತನೆಯನ್ನ ಅಂದ್ರೆ ಪಾಠದ ವ್ಯವಸ್ಥೆಯಲ್ಲಿ ಒಂದು ದಿವಸ ಹೀಗೆ ಪ್ರತಿ ದಿವಸ ಇತರ ಒಂದು ದಿವಸ ಅಲ್ಲಿ ಅವರಿಗೆ ಕೆಲಸ ಏನಂದ್ರೆ ಗುರುಗಳ ಆಶ್ರಮದಲ್ಲಿ ಬೇರೆ ಬೇರೆ ಹಳೆ ಗ್ರಂಥಗಳನ್ನೆಲ್ಲ ಅದು ಬಹಳ ಕಾಲ ಆದ್ಮೇಲೆ ಅದು ಹರಿದು ಹೋಗುತ್ತೆ ತಾಳೆಗರಿಗಳೆಲ್ಲ ಅಂದ್ರೆ ಮಿನಿಮಮ್ ಅದೊಂದು ಏನಿಲ್ಲ ಅಂದ್ರೆ ಒಂದ್ ಸಾವಿರ ವರ್ಷ ಬದುಕತ್ತೆ ನಮ್ದು ಟೆಕ್ನಾಲಜಿ ಜಾಸ್ತಿ ಆದ ಹಾಗೆ ನಾವು ಬೇಗ್ ಬೇಗ ಕಲ್ತ್ಕೊಳ್ತಾ ಇರಬೇಕು ಬಹಳ ಹಿಂದೆ ಇಲ್ಲ ಕಲ್ಲಿನಲ್ಲಿ ಬರೆದಿರ್ತಿತ್ತು ಆಗ ಅದು ಏನಿಲ್ಲ ಅಂದ್ರೆ ಒಂದ್ ಎರಡು ಸಾವಿರ ವರ್ಷ ಬದುಕ್ತಿತ್ತು ಆಮೇಲೆ ತಾಳೆಗಾರಿಯಲ್ಲಿ ಬರ್ಲಿಕ್ಕೆ ಶುರು ಮಾಡಿದ್ರು ಆಗ ಅದು ಒಂದು ಸಾವಿರ ವರ್ಷ ಬದುಕ್ತಿತ್ತು ಆಮೇಲೆ ಈ ಮರದ ತೊಗಟೆಗಳಲ್ಲಿ ಬರ್ಲಿಕ್ಕೆ ಶುರು ಆಯ್ತು ಆಮೇಲೆ ಅದೊಂದು ಇನ್ನೂರು ವರ್ಷ ಬದುಕ್ತಿತ್ತು ಆಮೇಲೆ ನಿಧಾನಕ್ಕೆ ಅದನ್ನ ಅರದ್ದು ತೆಗೆದ ಪೇಪರ್ ನಲ್ಲಿ ಬರೀತಿದ್ರು ಅದೊಂದು ನೂರು ವರ್ಷ ಬದುಕ್ತಿತ್ತು ಆಮೇಲೆ ಟೆಕ್ನಾಲಜಿ ಇನ್ನೂ ಜಾಸ್ತಿ ಆಯ್ತು ನಾವು ಅದನ್ನು ಇನ್ನೇನು ಕಂಪ್ಯೂಟರ್ ಅಲ್ಲಿ ಟೈಪ್ ಮಾಡಿ ಬರೆಯುವುದು ಅಂತ ಆಯ್ತು ಅದೊಂದು ವೈರಸ್ ಬಂದ್ರೆ ಒಂದ್ ಸೆಕೆಂಡ್ ಅಲ್ಲಿ ಹಾಳೆ ಇನ್ಫಾರ್ಮೇಶನ್ ಮುಗದೆ ನಮ್ ಟೆಕ್ನಾಲಜಿ ಜಾಸ್ತಿ ಆದ ಹಾಗೆ ವೇಗವೂ ಜಾಸ್ತಿ ಆಯ್ತು ಅದು ಹಿಂದಿನ ಕಾಲದಲ್ಲಿ ಅದನ್ನು ಎಷ್ಟು ವರ್ಷ ಆದರೂ ಹಾಗೆ ಸಂಗ್ರಹ ಮಾಡಿ ಇಟ್ಕೊಂಡಿ ಬರ್ತಿತ್ತು ನಾವ್ ಈಗ ಅದನ್ನು ಬೇಗ ಬರೆಯುವುದು ಬೇಗ ಕಳ್ಕೊಳ್ಳುದು ಅಂತ ಒಂದು ಡಿಟ್ ಅಂತ ಓದ್ತಿದ್ರೆ ಮುಗಿದ್ರು ಅಥವಾ ಒಂದು ವೈರಸ್ ಬಂದ್ರೆ ಮುಗಿದ್ ಇಡೀ ಕಾರ್ಯಕ್ರಮ ಅಷ್ಟು ನೀರ್ಭಾಗ ಆಚಾರ್ಯರಿಗೆ ಹಾಗೂ ಒಂದು ಬರ್ಕೊಳ್ಳುವ ಪ್ರಸಂಗದಲ್ಲಿ ಎಲ್ಲ ಶಿಷ್ಯರು ಅವರ ಕಿರಿ ಸ್ವಾಮಿಗಳೆಲ್ಲ ಕೂತು ಬರೆಯುವಾಗ ಪುರಾಣಗಳೆಲ್ಲ ಮರುಲೇಖನ ಮಾಡುವಾಗ ಒಂದು ಪ್ರಸಂಗ ನಡೀತು ಆ ಏನು ಪ್ರಸಂಗ ಅನ್ನೋದನ್ನ ನಾಳೆಯ ಚಿಂತೆಗಳಿಂದ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಕಾಲಿನ ವಾಚಾರಸ ಅಂದ್ರೀರ್ವ್ಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯತ್ ಎತ್ ಸಕಲಂ ಪರಸ್ಮಿ ನಾರಾಯಣ ಶ್ರೀಕೃಷ್ಣವರ್ಷ